अवतार ಪಕ ಧರ್ಮಸ್ಯವಧರ್ಮಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ನಮಃ ವಸುದೇವೃತ ಶುತಮರ್ದೇವೀ ಪರಮೇ ಜಗದ್ದುರ जयति जगति ಮಾಯ ಯಾಭವಸ್ತೆ ವಚನವಚನ ಕೇವಲ ಚಾಕಲಯ್ಯ ಧ್ರವಪದಿ ಯಾತೋ ಯತ್ೃ ಪಾತೋ ಧ್ರುವೋಯಂ ಸಕದಕುಶಲ ಪಾತ್ರ ಬ್ರಹ್ಮಪುತ್ರಸ್ ನಮ್ಮ ಮಂದಿರದಲ್ಲಿ ಕೃಷ್ಣನಿಗೆ ನವನೀತದ ಅಲಂಕಾರ ಮಾಡಿದ್ದಾರೆ ಈ ನವನೀತದ ಅಲಂಕಾರದ ಹಿಂದೆ ಇರತಕ್ಕಂಥದ್ದು ಅದೇ ಭಾವ ನವನೀತ ಹೇಗೆ ಹೊಟ್ಟು ನವನೀತ ಅಂದ್ರೆ ಏನು ನವನೀತ ಅನ್ನೋದು ರೂಢಿ ಅರ್ಥದಲ್ಲಿ ಬೆಣ್ಣೆ ಎಂತ ಆ ಬೆಣ್ಣೆ ಹೇಗೆ ಬಂತು ಹೊಸದಾಗಿ ಮಾಡಿದಂತಹ ಮಜ್ಜಿಗೆಯನ್ನು ಕಡೆದು ಬಂತು ಈ ಸತ್ಸಂಗ ಅಂತಕ್ಕಂತಹ ಏನು ಒಂದು ಇದು ಹಾಲು ಈ ಹಾಲೊಳಗೆ ಹಾಲು ಈ ಹಾಲ್ನಲ್ಲಿ ಏನ್ ಹಾಕಬೇಕು ಹೆಪ್ಪು ಹಾಕಬೇಕು ಈಗ ಹೆಪ್ಪು ಹಾಕಲಾಗ್ತಾ ಇದೆ ಹೆಪ್ಪು ಹಾಕಿದ ಮೇಲೆ ಏನ್ ಮಾಡಬೇಕು ಅಲ್ಲಾಡ್ಬಾರ್ದು ತಿರ್ಗ ಇಲ್ಲಿ ಹೋಗಿ ಇಲ್ಲಿಂದ ಹೊರಗಡೆ ಹೋಗಿ ಕಾಡು ಹೊರಗಡೆ ಹೊಡೆ ಅದಕ್ಕೆ ಏಕಾಂತ ಏಕಾಂತತೆ ಭಗವಂತನಿಗೆ ಅದೇ ಇಷ್ಟ ಆರಾತನ ಸಂಸದಿ ಅಂತ ಹೇಳ್ತಾ ಜನ ಜನರ ಸಂಸತ್ತಿನಲ್ಲಿ ಅಂದ್ರೆ ಗುಂಪಿನಲ್ಲಿ ಗೋವಿಂದ ಅನ್ಬೇಡಿ ಅಂತ ಆರಾತಿ ಅದರಲ್ಲಿ ಪ್ರೀತಿ ಇಲ್ಲದೆ ಇರಲಿ ಅಂತ ಯಾವಾಗ ಜನರ ಸಂಸತ್ತಿನಲ್ಲಿ ಪ್ರೀತಿ ಇರುವುದಿಲ್ಲವೋ ಜನರು ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾದಂತಹ ಮಾತುಗಳನ್ನೇ ಆಡ್ತಕ್ಕಂಥವ್ರು ಅಂತ ಅರ್ಥ ಭಕ್ತರು ಅಲ್ಲಿ ನಾವು ಅದರಿಂದ ಜನರಿಂದ ವಿಶೇಷವಾಗಿ ಬೇರ್ಪಟ್ಟಂತೆ ಆಯಿತು ನಾವು ಜನರಿಂದ ಕೆಲವರನ್ನ ಯಾರು ಭಗವಂತನ ಪುರಿತಾದ ಮಾತುಗಳನ್ನೇ ವಿಚಾರಗಳನ್ನೇ ಆಡ್ತಾರೆಯೋ ಅವರನ್ನ ಬೇರ್ಪಡಿಸುವಾಗ ಭಕ್ತರು ಅಂತ ಹೇಳ್ತೇವೆ ಹಾಗೆ ಅವರೊಂದಿಗೆ ಸೇರದೆ ಬೆರೆಯದೆ ಪುನಃ ನಿಮ್ಮದೇ ಒಂದು ಮನಸ್ಸಿನಲ್ಲಿ ಏಕಾಂತತೆಯನ್ನು ಸ್ಥಾಪಿಸಿ ಹಾಗೇ ಇಟ್ಕೊಂಡಾಗ ಅದೇನಾಗುತ್ತೆ ಮಜ್ಜಿಗೆ ಆಗುತ್ತೆ नर अदन कड़ी ऐसी मथन मतिस मनस्स मतिस मनस्स बेरे विचार मतस्तवे अदेव मनमथ अंतरू मत बड़बार नहीं मत हाक क्रिया याधान अते अन पुन कड़ियों मत हे मत भक्ति हम आक्त भगवंत ताना ते मेल नहीं मेल्तान त मई मेलू बल्कान ಅದು ಎಲ್ಲಿ ನಿಮ್ಮ ಹೃದಯವೆಂಬಂತಹ ಗುಹೆಯ ಮಂದಿರವಿದೆ ಹೃದಯ ಪ್ರದೇಶಕ್ಕೆ ಗುಹೆ ಅಂತ ಹೆಸರಿದೆ ಉಪನಿಷತ್ನಲ್ಲೇ ಪ್ರಸಿದ್ಧಿ ನಾನು ಹೆಸರು ಇಡ್ತಾ ಇಲ್ಲ ನಾಮಕರಣ ಮಾಡ್ತಾ ಇಲ್ಲ ಅದಕ್ಕೆ ಹೃದ್ ಗುಹಾ ಅಂತ ಹೇಳ್ತಾರೆ ಕಠೋಪನಿಷತ್ನಲ್ಲೂ ಇದೆ ಇನ್ನಿತರೋಪನಿಷತ್ನಲ್ಲೂ ಇದೆ ನಿಹಿತೋ ಗುಹಾಯಾ ಅಂತ ಹೇಳ್ತಾರೆ ಆ ಆತ್ಮ ಎಲ್ಲಿದ್ದಾನೆ ಅಂದ್ರೆ ಗುಹೆಯೊಳಗೆ ಇದ್ದಾನೆ ಅಂತ ಗುಹೆ ಅಂದ್ರೆ ಎಲ್ಲಿದೆ ಹೃದಯದಲ್ಲಿ ಹೃದಯದಲ್ಲಿ ಆ ಹೃದಯ ಅಂತ ಅಂತಕ್ಕಂಥದ್ದೇ ಒಂದು ಗುಹೆ ಆ ಗುಹೆಯ ಏಕಾಂತದಲ್ಲಿ ಅವನಿದ್ದಾನೆ ನಿಮ್ಮ ಭಕ್ತಿಯನ್ನು ಅವನು ಮೆಲುತಾ ಇದ್ದಾನೆ ಅನ್ನೋದು ತಾತ್ಪರ್ಯ ಈ ಭಗವಂತನ ನವನೀತದ ಅಲಂಕಾರಕ್ಕೂ ಕೂಡ ಅದೇ ತಾತ್ಪರ್ಯ ಇವತ್ತು ನಾವು ಮಹತ್ ಸಂಘತ್ತು ದುರ್ಲಭ ಅಗಮ್ಯ ಅಮೋಘ ಚ ಅನ್ನುವಂತಹ ಸೂತ್ರದ ಅರ್ಥವನ್ನು ನೋಡಲಿದ್ದೇವೆ ಇಷ್ಟೆಲ್ಲ ನಾವು ಮಹತ್ ಅಥವಾ ಸಾಧುಗಳ ಅಥವಾ ಸಂತರ ಅಥವಾ ಭಗವದ್ಭಕ್ತರ ಲಕ್ಷಣವನ್ನು ಪ್ರಸ್ತಾಪಿಸಿದ ಮೇಲೆ ಅವರ ಸಂಘ ಮಾಡಬೇಕು ಅಂತ ಹೇಳಲಾಗಿತ್ತು ಆದರೆ ಇಲ್ಲ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ಬ್ರೇಕ್ ಹಾಕ್ತಾ ಇದ್ದಾರೆ ನಾರದು ಏನದು ಅಂದರೆ ಮಹತ್ ಸಂಘತ್ತು ದುರ್ಲಭ ಅತ್ಯಂತ ಕಷ್ಟ ಸಾಧ್ಯದಿಂದ ಲಭಿಸುವಂಥದ್ದು ಸುಲಭದಿಂದ ಅಷ್ಟು ಸುಲಭವಾಗಿ ಲಭಿಸುವುದಲ್ಲ ಅಂತ ಒಂದು ಅಗಮ್ಯ ಅಂದರೆ ಅವರನ್ನ ಅರ್ಥಕೊಳ್ಳುವುದು ಅತ್ಯಂತ ಕಷ್ಟ ಅವರು ಯಾವ ನಮ್ಮ ಬುದ್ಧಿಗೂ ಗೋಚರವಾಗುವುದಿಲ್ಲ ಅವರ ವ್ಯವಹಾರಗಳೇ ಆಗಲಿ ಅವರ ಮಾತುಗಳೇ ಆಗಲಿ ಅಥವಾ ಅವರ ಕೃತಿಗಳೇ ಆಗಲಿ ನಮ್ಮ ಕ್ಷುಲ್ಲಕ ಬುದ್ಧಿಗೆ ಗೋಚರವಾಗುವುದಿಲ್ಲ ಆದರೆ ಒಂದು ವೇಳೆ ನಮಗೆ ಅವರ ಸತ್ಸಂಗ ದೊರಕಿದ್ದೇ ಆದರೆ ನಮ್ಮ ಪುಣ್ಯವಶದಿಂದ ಅಥವಾ ಮುಂದಿನ ಸೂತ್ರ ಹೇಳಿದ ಹೇಳುವಂತಹ ಪ್ರಕಾರದಿಂದ ಮುಂದಿನ ಸೂತ್ರ ಏನು ಅಂದರೆ ಮುಂದಿನ ಸೂತ್ರಕ್ಕೆ ಬರೋಣ ಅಮೋಹ್ಯ ಅಂದ್ರೆ ಅದು ನಿಶ್ಚಯವಾಗಿಯೂ ತನ್ನ ಫಲವನ್ನು ಕೊಟ್ಟೇ ಕೊಡ್ತದೆ ಅದನ್ನು ತಪ್ಪಿಸಿಕೊಳ್ಳಿ ಸಾಧ್ಯವಾಗುವುದಿಲ್ಲ ಅದರ ಇಫೆಕ್ಟ್ ನಿಂದ ತಪ್ಪಿಸಿಕೊಳ್ಳಿ ಸಾಧ್ಯವಾಗುವುದಿಲ್ಲ ಅದರ ಪರಿಣಾಮದಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯವಾಗುವುದಿಲ್ಲ ಅನ್ನುವ ಅರ್ಥ ಯಾಕೆ ದುರ್ಲಭ ಅಂತ ಹೇಳಿದ್ರು ಎಲ್ಲರೂ ಸುಲಭವಾಗಿ ಸಿಗ್ತಾರಲ್ಲ ಗುರುಗಳು ರಸ್ತೆಗೆ ಗುರುಗಳು ಸಿಕ್ಕುವಾಗ ಯಾಕೆ ಸುಲಭ ಕಷ್ಟ ಅಂತ ಹೇಳುವುದು ದುರ್ಲಭ ಅಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ನಾಳೆ ಮುಂದೆ ಎಲ್ಲರೂ ಕೂಡ ತಮ್ಮ ಮನೆ ಮುಂದೆ ಅಥವಾ ಮಠದ ಮುಂದೆ ಬೋರ್ಡ್ ಹಾಕೊಳ್ಳುವಂತಹ ಸಾಧ್ಯತೆ ಇದೆ ನಾನೂ ಕೂಡ ಭಗವದ್ಭಕ್ತ ಅಂತ ಲಾಂಛನ ಹಾಕೊಳ್ಳುವಂತಹ ಸಾಧ್ಯತೆ ಇದೆ ನಾನೂ ಕೂಡ ಇನ್ನೊಬ್ಬರನ್ನ ಪಾಲ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಂತ ಹೇಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಹೀಗಾಗಿ ಗುರುಮ್ ಅಂತ ನುಂಗಿ ಅವರ ಹತ್ರ ಹೋಗಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ದುರ್ಲಭ ಅಷ್ಟು ಸುಲಭವಾಗಿ ಅವರು ಸಿಗುವವರಲ್ಲ ಅಂತ ಕಣಾಕಂಠವರು ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಸತ್ಯ ಸುಳ್ಳು ಎರಡೂ ಬೆಳೆಸ್ಕೊಂಡಿದೆ ಸುಳ್ಳಿನಿಂದ ಸತ್ಯವನ್ನು ಪ್ರತ್ಯೇಕಿಸಿ ಸತ್ಯದ ಬಳಿಗೆ ಹೋಗುವುದು ಸತ್ಯವನ್ನ ಕಂಡು ಹುಡುಕುವುದು ಅತ್ಯಂತ ಕಷ್ಟ ಹೀಗೆ ಕಣ್ಣು ಹುಡುಕಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಶುದ್ಧತೆ ಇರಬೇಕಾಗುತ್ತದೆ ಆ ಶುದ್ಧತೆ ಬೆಳೆಸಿಕೊಳ್ಳುವುದು ಅತ್ಯಂತ ಕಷ್ಟ ಹೀಗಾಗಿ ದುರ್ಲಭ ನಮ್ಮ ಕಡೆಯಿಂದ ದಲ ಇನ್ನೆರಡನೆಯದಾಗಿ ನಾವು ಹಿಂದೆ ನೋಡಿದಂತಹ ಗುಣಗಳಿರ್ತಕ್ಕಂತಹ ವ್ಯಕ್ತಿಗಳು ಮಾತ್ರ ಸಂತರು ಸಾಧುವರು ಅಥವಾ ಭಗವದ್ಭಕ್ತರು ಏನೇನು ಗುಣ ಹೇಳಿ ಕೇಳಿದ್ವಿ शुद्ध शुद्ध अपेक्ष्य शब्द बोले निम्नवड़े बरदे हे सुना अथवा सुर सक र ಸುಳ್ಳರ ಸಂಘವನ್ನೇ ಮಾಡುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ದುರ್ಲಭ ಅನ್ನುವಂತಹ ಶಬ್ದದ ಅರ್ಥವನ್ನ ಇಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದೀನಿ ಯಾಕೆ ದುರ್ಲಭ ಯಾಕೆ ಕಷ್ಟ ಸಾಧ್ಯ ಸಿಗುವುದು ಯಾಕೆ ಕಷ್ಟ ಅಂದ್ರೆ ನೀವು ಯಾರೊಂದಿಗೆ ಸಂಘವನ್ನ ಇವರು ಗುರುಗಳು ಅಥವಾ ಇವರು ಭಗವದ್ ಎಂಬುದಾಗಿ ಮಾಡ್ತೀರೋ ಎತ್ತಿರವಿರಲಿ ಎಂತ ಅವರಲ್ಲಿ ಈ ಹಿಂದೆ ಹೇಳಿದಂತಹ ಗುಣಗಳಿದೆಯೋ ಪರೀಕ್ಷೆ ಮಾಡ್ಬೇಕಾಗ್ತದೆ ಪರೀಕ್ಷೆ ಮಾಡಬೇಕು ನೋಡಿ ಅಲ್ಲ ಮೊತ್ತ ಮೊದಲು ನಿಮಗೆ ಈ ನಲವತ್ತು ಸೂತ್ರದವರೆಗೆ ಬರಲಿಕ್ಕೆ ನಾರದ್ರು ಸ್ವಲ್ಪ ಪ್ರೊಬೇಷನರ್ ಅಂತ ಕೇಳ್ತಾರೆ ಪ್ರೊಬೇಷನರ್ ತಿಟ್ರು ಆದ್ರಿಂದ ಎಲ್ಲಾ ಮಾರ್ಗಗಳಿಗಿಂತ ಸುಲಭವಾದ ಭಕ್ತಿ ಮಾರ್ಗ ಅಂತ ಹೇಳಿ ಬರ್ತದ್ರೆ ಇಲ್ಲಿ ತನಕ ಇಲ್ಲಿಗೆ ಬಂದ ಮೇಲೆ ಈಗ ಹೇಳ್ತಾ ಇದ್ದಾರೆ ಮಹತ್ ತನಕಿಂದ ಮಾತ್ರ ಭಕ್ತಿ ಅಂತಕ್ಕಂಥ ಜಾಗೃತವಾಗ್ತದೆ ಆದರೆ ಆ ಮಹತ್ಸಂಗ ಸಿಕ್ಕುವುದು ಅತ್ಯಂತ ಕಷ್ಟ ಯಾಕೆ ಕಷ್ಟ ಅಂದ್ರೆ ಈ ಕಲಿಯುಗದಲ್ಲಿ ಅಥವಾ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಸತ್ಯದೊಂದಿಗೆ ಸುಳ್ಳು ಬೆರೆತಿದೆ ಅಥವಾ ಸುಳ್ಳಿನೊಂದಿಗೆ ಸತ್ಯ ಬೆರೆತಿದೆ ಹೇಗೆ ಹೇಳಿದ್ರು ಯಾವ್ದ್ರ ಕ್ವಾಂಟಿಟಿ ಜಾಸ್ತಿ ಇದೆಯೋ ಅದನ್ನು ಫಸ್ಟ್ ಹೇಳ್ಬೋದು ಹೀಗಾಗಿ ಕಂಟಿಡಿಯೂ ಕಷ್ಟ ಹೇಗೆ ಕಂಡು ಹಿಡಿತೀರಾ ಇವ್ರ ಭಗೋತ್ ಭಗೋತ್ ಭಗೊತೆ ಹೇಗೆ ಕಂಡು ಅದು ಪರಿಣಾಮದಿಂದ ಗೊತ್ತಾಗುತ್ತೆ ಹಾಗಾದರೆ ಅದು ಪರಿಣಾಮ ಆಗುವುದರವರೆಗೆ ಕತೆ ಏನು ನಿಮ್ಮನ್ನ ಅವರು ಮುಕ್ತಿಗೇ ಕೊಂಡೊಯ್ತಾರೋ ಅಥವಾ ನರಕಕ್ಕೇ ಕೊಂಡೊಯ್ತಾರೋ ಹೇಗೆ ದುಡ್ಡು ಆದ್ದರಿಂದ ದುಡ್ಲವ ಆದ್ದರಿಂದ ಅದು ಒಂದು ಅದು ನಮ್ಮ ಕಡೆಯಿಂದ ಆಯಿತು ಅಂದ್ರೆ ನಾವು ಅವರನ್ನ ಕಂಡುಹಿಡಿಯುವುದು ಕಷ್ಟ ಹೀಗಾಗಿ ಅವರು ದುರ್ಲಭ ಎರಡನೆಯದಾಗಿ ಅಂಥವ್ರ ಇರುವುದೇ ಅತ್ಯಂತ ವಿರಡ ಅತ್ಯಂತ ವಿರಡ ಮನುಷ್ಯಣ ಸಹಸ್ರೇಶು ಕಶ್ಚಿತ್ ಯತಪಿಸಿದ್ದು ಭಗವದ್ಗೀತೆ ಭಗವಂತ ಹೇಳಿದ್ದಾರೆ ಸಿದ್ಧಿಗೋಸ್ಕರ ಎಷ್ಟು ಜನ ಮನುಷ್ಯರಿದ್ದಾರೆ ಎಷ್ಟು ಬಿಲಿಯ ಜನರಿದ್ದಾರೆ ಈ ಪ್ರಪಂಚದಲ್ಲಿ ಅವರಲ್ಲಿ ಎಷ್ಟು ಜನ ಭಗವಂತನೊಬ್ಬನೇ ಬೇಕು ಅಂತ ಹೇಳಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಜನ ಎಣಿಸಿಕೊಳ್ಳೆ ಸಾಧನೆಯನ್ನು ಮಾಡ್ತಿರುವಲ್ಲಿಯೂ ಕೂಡ ಎಷ್ಟು ಜನರು ನಿಜವಾಗಿಯೂ ಕೊನೆ ತನಕ ಹೋಗಿ ಗುರಿಯನ್ನು ಮುಟ್ಟಿ ಭಗವಂತನ ಕಾಣಬಲ್ಲರು ಅಂದರೆ ಎಲ್ಲೋ ಒಬ್ಬ ಎಲ್ಲೋ ಒಬ್ಬ ಸೊ ಅವರ ಒಂದು ಕ್ವಾಂಟಿಟಿ ಅದೇ ಕಡಿಮೆ ಆದ್ರಿಂದ ಇನ್ನು ಅವ್ರನ್ನ ಎಲ್ಲಿ ಹುಟ್ಟಿಕೊಂಡು ಅದು ಅದೊಂದು ಪ್ರಶ್ನೆ ಎರಡನೆಯದಾಗಿ ಇನ್ನೊಂದು ಅಂಥವ್ರು ಇದ್ರೂ ಕೂಡ ನಮ್ಮ ಜನ್ಮ ಕಾಲದಲ್ಲೇ ಅವರು ಇರ್ತಾರೆ ಅನ್ನೋ ಗ್ಯಾರಂಟಿ ಏನಿದೆ ಎರಡನೇ ಪ್ರಶ್ನೆ ರಾಮಕೃಷ್ಣರು ಆಗ ಆಗ ಒಂದು ಅವರ ಸಮಯದಲ್ಲಿ ಯಾರ್ಯಾರಿಗೆ ಆ ಪುಣ್ಯ ಲಭಿಸಿತ್ತೋ ಆ ದಿವ್ಯ ಸ್ಪರ್ಶನ ಆ ದಿವ್ಯ ದರ್ಶನ ಅವರಿಂದ ಆ ಒಂದು ಕೃಪೆ ಪಡೆಯುವಂತಹ ಒಂದು ಭಾಗ್ಯ ಯಾರ್ಯಾರಿ ನೋಡಿ ಏನದು ವೈಚಿತ್ರ್ಯ ಅದೊಂದು ಎರಡನೆಯದಾಗಿ ಇನ್ನೊಂದು ಆ ಮೊದಲನೆಯದಕ್ಕೆ ಬರಬೇಕು ರಾಮಕೃಷ್ಣರು ಇದ್ದಾಗಲೂ ಕೂಡ ಅವರ ಅವರ ಜೊತೆಗೆ ಭಕ್ ಇನ್ನೊಬ್ಬರ ಭಕ್ತರ ಜೊತೆಗೆ ಅಂತ ಹೇಳಿ ಬಂದವರಲ್ಲೂ ಕೂಡ ಪ್ರಾಪಂಚಿಕರು ಎಷ್ಟು ಜನ ಇದ್ರು ಎಷ್ಟು ಜನ ಇದ್ರು ಪ್ರಾಪಂಚಿಕರ ಎಷ್ಟು ಜನ ಇದ್ರು ಎದುರುಗಡೆ ಅವತಾರ ದೃಷ್ಟ ಕೂತಿದ್ದಾನೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇವರು ಕೂತ್ಕೊಂಡು ಸಂಭಾಷಣೆ ನಡೆಸ್ತಾ ಇರುವಾಗ ಇವರು ಪಕ್ಕದಲ್ಲಿ ಹೀಗೆ ತೀವ್ತಾ ಇದ್ದಾರೆ ನೋಡಿ ದುರ್ಲಭ ಅಂತ ಹೇಗೆ ಅಂತ ನೋಡಿ ಎಷ್ಟು ಕೈಗೆ ಇಲ್ಲಿದ್ದಲ್ಲ ಕೈಗೆ ಹಿಡ್ಕೊಳ್ಬಹುದು ಆ ಒಂದು ಅಡ್ವಾಂಟೇಜ್ ಪಡ್ಕೊಳ್ಬಹುದು ಮುಕ್ತರಾಗಿರ್ಬೋದು ಮುಕ್ತರಾಗಿರ್ಬೋದು ಯಾಕೆ ಆಗ್ಲಿಲ್ಲ ಹೇಳ್ತಾ ಇದ್ದಾರೆ ಚಿಂತೆ ಎಷ್ಟೊತ್ತೀ ಬೇ ಮುಕ್ರಿ ನೀವು ಏನು ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಎಂಬ ಬದುಕ ಪೇಶನ್ಸ್ ತಡೆಯಕ್ಕಾಗ್ತಾ ಇಲ್ಲ ನಂತರ ನೀವು ಮುಗಿಸ್ಕೊಂಡು ಬನ್ನಿ ಎಷ್ಟೊತ್ತಾಗತ್ತೆ ನಾನು ಹೊರಗಡೆ ದೋಣಿಯಲ್ಲಿ ಕಾಯ್ತಾ ಇರ್ತೇನೆ ಹೀಗೆ ಹೇಳಿದ್ದಾರೆ ಇದನ್ನು ಶ್ರೀರಾಮಕೃಷ್ಣ ಹೇಳಿದ್ದಾರೆ ಏನೇನು ನಡೀತು ಅವ್ರ ಕಣ್ಣಿಗೆ ಯಾವುದು ತಪ್ಪಿಸ್ಕೊಡೋ ಹಾಗೇ ಇಲ್ಲ ಪ್ರತಿಯೊಬ್ಬರ ಜನರ ನಡತೆ ಏನು ಹಾಗೇನು ಎಲ್ಲ ಹೇಳ್ಬಿಟ್ಟು ಅದನ್ನು ನೋಡಿ ದುರ್ಲಭ ಹೌದು ಅಲ್ವಾ ಎಲ್ಲ ನಮಗಿಂತ ದುರ್ಲಭರದು ನಮಗಿಂತ ದುರ್ಲಭರೀರಿಯಾಗಿ ಪರಮಾತ್ಮನೇ ಎದುರುಗಡೆ ಇದ್ದಾಗಲೂ ಕೂಡ ಯಾವುದೋ ಪುಣ್ಯ ಯಾವನೋ ಒಬ್ಬ ಭಕ್ತನ ಜೊತೆಯಲ್ಲಿ ಅದೇ ದಕ್ಷಿಣೇಶ್ವರದ ಅದೇ ಆಪ विभूति पुराषदे पड़क्र दुर्लभ हादती हजीवे हाथ अल्लासकोत्र ಹಾಗಾದ್ರೆ ಅವ್ನು ಸುಲಭ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಹಿಂದೆ ಏನು ಸೂತ್ರ ಇತ್ತು ಎರಡು ಸೂತ್ರ ತತ್ತು ವಿಷಯತ್ಯಾಗ ಸಂಗತ್ಯಾಗ ಚ ಪುನಃ ಪುನಃ ಹೇಳ್ತಾ ಇದ್ದಾರೆ ನಂತರ ಅವ್ಯಾವಂತ ಭಜನ ಇದು ನಮ್ಮ ಕಡೆಯಿಂದ ಮಾಡ್ತಕ್ಕಂತಹ ಪ್ರಯತ್ನ ಇಷ್ಟು ಮಾಡಿದ್ರೂ ಕೂಡ ಮುಂದೆ ಒಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ನಾನು ನಿಮಗೆ ಆ ಮುಂದಿನ ಸೂತ್ರದಲ್ಲೇ ಹೇಳ್ತೇನೆ ಅದರ ಸ್ವಾರಸ್ಥ್ಯ ಇದೆ ಸರಿ ಅದೊಂದಾಯ್ತು ಅಂತ ಒಂದೇದಾಗಿ ಅವರೇ ಬೆರಳರು ಅಂತ ಒಂದು ಇನ್ನೊಂದೇದಾಗಿ ನಮ್ಮ ಕಡೆಯಿಂದ ಕೊರತೆ ಇದೆ ನಮಗೆ ಚಿಕ್ಕಶುದ್ಧತೆ ಇರುವುದರಿಂದ ಅವನು ಕಂಡುಹಿಡಿಯೋಕ್ಕಾಗುವುದಿಲ್ಲ ಅಂತ ಎರಡು ಮೂರನೇದೇನು ಅಂದರೆ ನಮಗೆ ಗೊತ್ತಾಗ್ಬಿಡ್ತು ಅವರಿದ್ದಾರೆ ಅಂತ ಗೊತ್ತಾಗ್ಬಿಡ್ತು ಆದರೂ ಕೂಡ ನಮ್ಮ ಪ್ರಾರಬ್ಧ ವಶದಿಂದ ಅನೇಕ ವಿಘ್ನಗಳು ಬಂದು ಕೊನೆಯವರೆಗೂ ನಾವು ಅವನು ಈಟಾಗದೆ ಇದು ಕೂಡ ಶ್ರೀರಾಮ ಕೃಷ್ಣ ಜೀವನದಲ್ಲಿ ನಡೆದ ಆ ಭಕ್ತರಿಗೆ ಇನ್ನೊಬ್ಬರ ಭಕ್ತ ಪರಿಚಯ ಆಗಿದೆ ತುಂಬಾ ಕಷ್ಟ ಇರುತ್ತೆ ಇವರಿಗೆ ಹೋಗೋಣ ಮೊದಲಾದ್ರು ಬನ್ನಿ ಇವ್ರಿಗೆ ಮನಸ್ಸೇ ಬರ್ತಾ ಇದೆ ಬೇಡ ನಾಳೆ ನೋಡೋಣ ಅಥವಾ ಏನೋ ಒಂದು ವಿಘ್ನ ಬರ್ತದೆ ಏನೋ ಒಂದು ವಿಘ್ನ ಮುಂದಿನ ವಾರ ರಜೆ ಇದರಿ ಗುಂಡ ಹೋಗಬಾರ ಕೊನೆಗೆ ಏನಾಗುತ್ತೆ ಗೊತ್ತಾಗುತ್ತೆ ಶ್ರೀರಾಮಕೃಷ್ಣರು ಆಗಲೇ ಇಹಲೋಕವನ್ನ ಿ ಮೂರಿದ್ದು ಇದು ವಿಘ್ನ ಬಾಹುಲ್ಯ ಅಂತ ಹೇಳ್ತಾರೆ ಬಾಹುಲ್ಯ ಅಂದ್ರೆ ಇಷ್ಟಿರೋದು ಬಹುದ ಅಂದ್ರೆ ಬಹುವಾಗಿ ಇರತಕ್ಕಂಥದ್ದು ವಿಘ್ನ ನಮ್ಮಲ್ಲೇ ವಿಘ್ನಗಳಿದ್ದು ಪುಣ್ಯವಶದಿಂದ ನಾವು ಇಂಥವರು ಅಂತ ಐಡೆಂಟಿಫೈ ಮಾಡುವಂತಹ ಸಾಧ್ಯತೆ ಇದ್ರೂ ಕೂಡ ನಮಗೂ ಅವರಿಗೂ ಸಂಘ ಸಿಗದೆ ಇರತಕ್ಕಂತಹ ಪ್ರಮೇಯಗಳು ಪ್ರಸಂಗಗಳು ಅನೇಕವಿದೆ ಇದರಿಂದೂ ಕೂಡ ಮಹತ್ಸಂಗ ಅಂತಕ್ಕಂಥದ್ದು ದುರ್ಲಭ ನೋಡಿ ಹೌದಾ ಆದ್ರಿಂದ ಕರ್ಮದ ಪಕ್ವತೆ ಬರಬೇಕು ಅಂತ ಇನ್ನೊಂದೇದು ಏನು ಕಾರಣ ಅಂತ ಹೇಳಿದ್ರೆ ಯಾಕೆ ದುರ್ಲಭರು ಅಂದರೆ ಅದನ್ನು ಮುಂದಿನ ಶಬ್ದದಿಂದಲೇ ಅವರು ಹೇಳ್ತಾ ಇದ್ದಾರೆ ಅಗಮ್ಯ ಅಗಮ್ಯ ಅಂತ ಹೇಳಿದ್ರೆ ಏನು ಅದರ ವಾಕ್ಯಾರ್ಥ ಏನು ಅಂದ್ರೆ ಲಿಟರಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಹೋಗಲಿಕ್ಕೆ ಆಗದೇ ಇರುವುದು ಅಂತ ಅರ್ಥ ಗಮ್ ಅನ್ನುವಂತಹ ಜಾತ್ರಿಗೆ ಹೋಗು ಅರ್ಥ ಆದರೆ ಸಂಸ್ಕೃತ ಭಾಷೆಯಲ್ಲಿ ಒಂದು ನಿಯಮವಿದೆ ಯಾವುದ್ಯಾವುದು ಹೋಗು ಅನ್ನುವಂತಹ ಅರ್ಥವನ್ನು ಸೂಚಿಸುತ್ತದೋ ಅದು ಅರಿಯುವುದು ಅನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ ಅಂತ ಯಾವುದ್ಯಾವುದು ಗತ್ಯರ್ಪಕವೋ ಅವೆಲ್ಲವೂ ಜ್ಞಾನಾರ್ಥಕಗಳು ಕೂಡ ಹೀಗಾಗಿ ಅಗಮ್ಯ ಅಂತ ಹೇಳಿದ್ರೆ ತಿಳಿಯಲಿಕ್ಕೆ ಅಸಾಧ್ಯವಾದವರು ಅಂತ ಇವರನ್ನು ಅರಿಯಲು ಅಸಾಧ್ಯವಾದವರು ಅಂತ ಅರ್ಥ ನಮ್ಮ ಎದುರುಗಡೆಯೇ ಇರ್ಬೋದು ನಮ್ಮ ಮೂಗಿನ ಕೆಳವೇ ಇರಬಹುದು ಆದರೆ ಅವರು ಮಹತ್ ಅವರು ಸಾಧುಗಳು ಅವರು ಭಗವದ್ಭಕ್ತರು ಅನ್ನುವಂತಹ ಒಂದೇ ಒಂದು ಚಿಹ್ನೆಯೂ ಕೂಡ ನಿಮಗೆ ಸಿಗಬೇಕು ಯಾಕೆ ಅಂತ ಅವರು ಯಾವಾಗ ಪ್ರಚನ್ನರಾಗಿರ್ತಾರೆ ಯಾವತ್ತೂ ಹೊರಗಡೆ ತೋರಿಸುವುದಿಲ್ಲ ಅವರು ಧರ್ಮ ಧ್ವಜರಲ್ಲ ಧರ್ಮಧ್ವಜ ಅಂದ್ರೆ ಏನು ಧಾರ್ಮಿಕ ಚಿಹ್ನೆಗಳನ್ನು ಹೊರಗಡೆ ಮಾತ್ರ ತೋರಿಸುತ್ತ ಒಳಗಡೆ ಕಪಟಾಚಾರಿಗಳಾಗಿರುವವರು ಅವರು ಗೊತ್ತೇ ಅವರು ಗೂಢವಾಗಿ ಸಾಧನೆ ಮಾಡ್ತಾ ಗೂಢವಾಗಿ ಸಾಧನೆ ಮಾಡ್ತಾ ಶ್ರೀರಾಮಕೃಷ್ಣರು ಅಂತವರ ಈ ಸಾತ್ವಿಕ ಭಕ್ತರ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ ಸಾತ್ವಿಕ ಭಕ್ತರಾದರು ಹೇಗೆ ಜಪವನ್ನು ಮಾಡ್ತಾರೆ ಹೇಗೆ ಧ್ಯಾನವನ್ನು ಮಾಡ್ತಾರೆ ಅಂದ್ರೆ ಹಗಲು ಮಲ್ಕೊಂಡು ಇರುವಾಗಿರ್ತಾರೆ ನೋಡೋರು ಏನ್ ಹೇಳ್ತಾರೆ ಏನ್ ಸೋಮಾರಿಯಪ್ಪ ಯಾವಾಗ ನೋಡಿದ್ರು ನಿದ್ದೆ ಹೊಡಿತಾ ಇರ್ತಾನೆ ಅಂತ ಆದ್ರೆ ಎಲ್ರೂ ಮಲಗುವಾಗ ಇವರೇನ್ ಮಾಡ್ತಾರೆ ಎದ್ದು ಸೊಳ್ಳೆ ಪರದೆ ಇಳಿದುಬಿಟ್ಟು ಆ ಸೊಳ್ಳೆ ಪರದೆ ಒಳಗಡೆ ಯಾರೂ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಭಗವಂತ ಒಬ್ಬನೇ ಕಾಣಬೇಕು ಬೇರೆಯವ್ರು ನೋಡಿ ಉಪಯೋಗ ಇಲ್ಲ ನೀವು ಧ್ಯಾನ ಮಾಡ್ತಾ ಇದ್ವಿ ಏನು ಅಂತ ಅವ್ರು ನೋಡಿ ಏನು ಉಪಯೋಗ ಅವ್ರು ಹೀಗೆ ನಮ್ಮ ಬಗ್ಗೆ ಹೀಗಂತ ತಿಳ್ಕೊಂಡು ಏನು ಉಪಯೋಗ ಭಕ್ತನಿಗೆ ಏನು ಉಪಯೋಗ ಇದೆ ಏನಾದರೂ ಇದು ಕೊಡ್ಬೇಕಾ ಅಕ್ರೆಡಿಷನ್ ಕೊಡ್ಬೇಕಾ ಪ್ರಮಾಣ ಪತ್ರ ಕೊಡ್ಬೇಕಾ ಇಂಥವ್ರು ಭಗವತ್ ಭಕ್ತರು ಅಂತ ಇಂಥ ಸ್ಟ್ಯಾಂಪ್ ಓದ್ಬೇಕಾ ಅವರು ಆದ್ರಿಂದ ಅಂಥವ್ರು ಅತ್ಯಂತ ಗೋಪ್ಯವಾಗಿ ತಮ್ಮ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಎಷ್ಟೊಂದು ಅನುಭವಗಳಾದರೂ ಭಗವಂತನ ದರ್ಶನ ಆದರೂ ಕೂಡ ಅವರನ್ನು ಅರಿಯುವುದು ಅತ್ಯಂತ ಕಷ್ಟ ಶ್ರೀರಾಮಕೃಷ್ಣನೇ ಸ್ವತಃ ಉದಾಹರಣೆ ಯಾವಾಗ ಅವರ ಸಾಧನೆಯಿಂದ ಆ ಒಂದು ಅವರ ಶರೀರ ಸ್ವರ್ಣಮಯವಾಗಿ ಹೊಳಿತಾ ಇತ್ತೋ ಎಷ್ಟೋ ಜನ ನೋಡ್ಲಿಕ್ಕೆ ಬರ್ತಾ ಇದ್ರು ಅವರು ಒಮ್ಮೆ ಹಾಗೆ ಅವರೆದು ಹೊರಟಿದ್ದಾರೆ ಈ ಊರಿಗೆ ಅಂತ ಸತ್ಸಂಗತಿ ಅವರ ಸೋದರಳಿಯ ಹೃದಯ ಇದ್ದಕ್ಕಿದ್ದಕ್ಕೆ ನೋಡ್ತಾರೆ ಅವರ ಬಾಗಲ ಮುಂದೆ ಅವರ ಕಿಟಕಿ ಹತ್ರ ಏಳ್ ಜನರು ಜನರು ಕೇಳ್ತಾರೆ ಹೃದಯನ ಓ ಹುರ್ದು ಅವರಲ್ಲ ಏನು ನೋಡ್ತಾ ಇದ್ದಾರಲ್ಲ ಇಷ್ಟೊಂದು ನಿಂತ್ಕೊಂಡು ಏನ್ ಏನಕ್ಕೆ ಏನ್ ನೋಡ್ತಾ ಇದ್ದಾರೆ ಅಂತ ಅದಕ್ಕೆ ಸೋದರಳಿಯ ಹೇಳ್ತಾರೆ ಹೃದಯ ಹೃದಯ ರಾಮ್ ಏನಿಲ್ಲ ಅವ್ರು ನಿನ್ನನ್ನೇ ನೋಡ್ತಾ ಇದ್ದಾರೆ ಅಂತ ನನ್ನನ್ನ ನನ್ನ ನೋಡೋದೇನಿದೆ ಅಂತ ಇಲ್ಲ ಇಲ್ಲ ನೀನ್ ಎಷ್ಟು ಹೊಡಿತಾ ಇದ್ಯಾ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ಯಾ ನಿನ್ನ ಮೈಯಿಂದ ತೇಜಸ್ ಹೇಗೆ ಬರ್ತಾ ಇದೆ ಅದು ಅಲ್ಲದೆ ನೀನು ಒಳ್ಳೆ ಇದನ್ನ ತಿಂದುಬಿಟ್ಟು ಯಾವುದೋ ಎಲೆ ಅಡಿಕೆ ತಿಂದುಬಿಟ್ಟು ನಿಂದು ಕೆಂಪಾಗ್ಬಿಟ್ಟಿದೆ ಕುಟಿಗಳಲ್ಲ ನೋಡುದಕ್ಕೆ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದ್ಯಾ ಒಳ್ಳೆ ಶೋ ಬೇರೆ ಮಾಡ್ಕೊಂಡ್ಬಿಟ್ಟಿದ್ಯಾ ಹೀಗಾಗಿ ನಿನ್ನನ್ನು ಎಲ್ಲೂ ನೋಡ್ತಾ ಇದಾರೆ ನಿನ್ನ ನೋಡ್ಲಿಕ್ಕೋಸ್ಕರ ಎಲ್ಲ ಬರ್ತಾ ಬರ್ತಾ ಇದಾರೆ ಹಳ್ಳಿಯಿಂದ ಅಂತ ತಕ್ಷಣ ಶ್ರೀರಾಮಕೃಷ್ಣಗೆ ಎಂತಹ ಜಿಗುಪ್ತಿ ಉಂಟಾಯ್ತು ಅಂತ ಇದು ಪರಮ ವೀರ ಸಂಕೇತ ಪರಮ ವೈರಾಗ್ಯ ತಕ್ಷಣ ನಾನು ಎಲ್ಲಿಗೂ ಹೋಗುದಿಲ್ಲ ಅಂತ ಹೇಳಿಬಿಟ್ಟು ತಮ್ಮ ಅಂಗಿನೆಲ್ಲ ತೆಗೆದು ಬಿಸಾಕಿ ಕಣ್ಣು ಮಕ್ಕಳ ತರ ಕೇವಲ ಆ ಇದ್ದು ನಂತರ ಅವರು ಪ್ರಾರ್ಥನೆ ಮಾಡ್ತಾರೆ ಅಮ್ಮ ಕಾಳಿ ಎಲ್ಲ ಈ ಹೊರಗಡೆ ರೂಪವನ್ನು ನೋಡ್ಕೊಂಡು ಬರ್ತಾ ಇದ್ದಾರಲ್ಲ ನನ್ನ ನನ್ನೊಂದಿಗೆ ನನಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರಲ್ಲ ಈ ರೂಪವನ್ನು ನೀನ್ ತೆಗೆದುಕೊಂಡ್ ಬಿಡು ತೆಗೆದ್ಕೊಂಡ್ ಬಿಡು ತೆಗೆದ್ಕೊಂಡ್ಬಿಡು ವಾಪಸ್ ತೆಗೆದುಕೊಂಡ್ ಬಿಡು ಒಳಗಡೆ ಹೇಳ್ಕೊಂಡ್ಬಿಡು ಅಂತ ಹೀಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ತತ್ಪರಿಣಾಮವಾಗಿ ಅವರ ಹಿಂದಿನ ರೂಪ ಎಂತಹ ಒಂದು ಇದಿತ್ತೋ ಆ ಹೊರಗಡೆಯ ಒಂದು ಏನದು ಹಿರಣ್ಯವರ್ಣ ಅಂತ ಹೇಳಿ ಆ ದೂರಿ ಹೊರಟ ಈಗ ಕೇವಲ ಪ್ರಚ್ಛನ್ನರಾಗಿ ಉಳ್ಕೊಂಡಿದ್ದಾರೆ ಯಾರು ಒಳಗಡೆ ಶುದ್ಧತೆ ಇದೆಯೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಈ ಮನುಷ್ಯ ಯಾವನು ಅಂತ ಇಲ್ಲದೆ ಹೋದ್ರೆ ಕಣ್ಣಿಡಿಯೋಕ್ಕಾಗುವುದಿಲ್ಲ ಹಾಗೆ ಮಾಡ್ಕೊಬಿಟ್ಟು ತಮ್ಮನ್ನು ಅದಕ್ಕೆ ಅವ್ರು ಯಾವಾಗ ಹೇಳುತ್ತಾರೋ ಅದಕ್ಕೊಂದು ಅರ್ಥ ಇದೆ ಯಾರು ಇಲ್ಲಿಗೆ ಬರುತ್ತಾರೋ ಅವರಿಗಿದೇ ಕೊನೆಯ ಜನ್ಮ ಅಂತ ನೋಡಿ ಹೇಳ್ಬಿಟ್ಟಿದ್ದಾರೆ ಯಾಕಿಂಗ್ ಹೇಳಿದ್ರು ಅಂತ ತುಂಬಾ ಆಲೋಚನೆ ಆಗಿದೆ ಏನಿವ್ರೇನು ಮಹಾ ಯಾಕಿ ಹಿಂಗೆ ಹೇಳ್ಬಿಟ್ರು ಯಾರು ಇಲ್ಲಿಗೆ ಬರುತ್ತಾರೋ ಅವರಿಗೆ ಕೊನೆಯ ಜನ್ಮ ಅಂತ ಅಂದ್ರೆ ಸಾಮಾನ್ಯವಾಗಿ ಬರುವವರೆಲ್ಲ ತಮ್ಮ ತಮ್ಮ ತಾಪತ್ರಯವನ್ನು ಇನ್ನೊಬ್ಬರ ಕೇಳಿಕೊಂಡು ಅವರಿಂದ ಅದಕ್ಕೆ ಪರಿಹಾರವನ್ನು ಸೂಚಿಸುವುದಕ್ಕೆ ಬರುವುದೇ ಹೊರತು ಈ ತಾತ ಸಂತನೂ ಭಗವದ್ಭಕ್ತರಿರುವುದು ತಮ್ಮ ಕಷ್ಟ ಪರಿಹಾರಕ್ಕೇ ಹೊರತು ಬೇರೆಯಾದಕ್ಕೂ ಅಲ್ಲ ಅನ್ನುವಂಥ ಪ್ರಮೀಕ್ಷಣ ಹೀಗಾಗಿ ಎಲ್ಲ ಅದಕ್ಕೆ ಬರುತ್ತೆ ತಮ್ಮ ತಂಬಿಗೆ ಬರ್ತಾರೆ ಚಿನ್ನದ ತಂಬಿಗೆ ಸ್ವಲ್ಪ ಮುಟ್ಟಿ ಚಿನ್ನದ ತಂಬಿಗೆ ಮಾಡಿಬಿಡಿ ಅಂತ ಅಥವಾ ಈ ಥರ ಕಷ್ಟ ಇದೆ ಇದೊಂದು ಔಷಧಿ ಕೊಡಿ ಅಂತ ಕೊನೆಗೇನೂ ಇಲ್ಲ ಅಂದರೆ ಎಂಥ ಒಂದು ಶೋಚನೀಯವಾದ ಸ್ಥಿತಿ ಅಂದರೆ ಕೆಲಸದಿಂದ ನಾವು ನೋಡ್ತೇವೆ ನೋಡಿ ಜಾಸ್ತವಂತ ಹೋಗ್ತಾರೆ ನನ್ನ ಮಗಳಿಗೆ ಎಷ್ಟೋ ವರ್ಷ ಆದರೂ ಮದುವೆ ಆಗಲಿಲ್ಲ ದಯವಿಟ್ಟು ನೋಡಿ ಯಾವಾಗ ಮದುವೆ ಆಗುತ್ತೆ ಅಂತ ಅಯ್ಯೋ ಈ ಮನುಷ್ಯ ಇರುವುದು ನಿಮ್ಮ ಎಲ್ಲ ಕಷ್ಟಗಳಿಂದ ಒಂದೇ ಸಮೇ ಉದ್ಧಾರ ಮಾಡಲಿಕ್ಕೆ ಹೊರತು ನಿಮ್ಮ ಕಿಂಚಿತ್ ಕಿಂಚಿತ್ ಕಷ್ಟವನ್ನು ಪರಿಹಾರ ಮಾಡಲಿ ನಿಮ್ಮ ಈ ಸಂಸಾರದಲ್ಲಿ ಪುನಃ ನರಳಿ ಅಂತ ಹೇಳಿ ಆತ ಅದನ್ನ ಅದನ್ನು ಅರ್ಕೊಳಿಕಾಗೋದೇ ಇಲ್ಲ ಏನಕ್ಕೆ ಕೊನೆಯವರು ಹೀಗಾಗಿ ಯಾವಾಗ ಶ್ರೀರಾಮಕೃಷ್ಣ ಹೇಳಿಬಿಟ್ರು ಹೀಗೆ ಅವರ ರೂಪ ಸುರೂಪವಾಯಿತೋ ವಿರೂಪವಾಯಿತೋ ಆವಾಗ ಯಾರು ನಿಜವಾದ ಆಧ್ಯಾತ್ಮಿಕ ಸಾಧಕರು ಅವರು ಮಾತ್ರ ಬರುವಾಗಾಯ್ತು ಇನ್ನೆಂದ ಅದೇ ಅವರೇ ಹೇಳಿದ ಹಾಗೆ ಬಂದ್ರಿ ಏನ್ ಸುಮ್ಮನೆ ಕೊರ್ತುಕೊಳ್ತಾ ಇದ್ದೀರಾ ನಾವು ಹೊರಗಡೆ ಇಲ್ಲೇ ನಿಂದು ದೋಣಿಲಿರ್ತೀವಿ ನಿಮ್ದೆಲ್ಲ ಮಾತುಕತೆ ಮುಕ್ತಿ ಬಂದ್ಬಿಡಿ ಹಾಗೆ ಹಾಗೆ ಅಗಮ್ಯರು ಅವ್ರನ್ನ ಅರ್ಥ ಮಾಡೋದು ತುಂಬಾ ಕಷ್ಟ ಈ ತಮಿಳುನಾಡಿನ ಆಳ್ವಾರವರಲ್ಲಿ ನಮ್ಮ ಆಳ್ವಾರ್ ಒಬ್ಬ ಸಂತೋ ಮಹಾ ಸಂತತಿ ಒಮ್ಮೆ ಈ ಈ ನಮ್ಮ ಆಡುವಾರು ಅತ್ಯಂತ ಹುಟ್ಟಿದ ತಕ್ಷಣ ಮಾತೆ ಆಡೂ ಇಲ್ಲ ಈ ಮಗು ಅಳ್ಳು ಇಲ್ಲ ಸಾಮಾನ್ಯವಾಗಿ ಹುಟ್ಟಿದ ತಕ್ಷಣ ಮಕ್ಕಳು ಅಳ್ತವೆ ಇದು ಅಳ್ಳಲ್ಲ ಈ ಮೌನವಾಗಿದೆ ಆದರೆ ನಗ್ತಾ ಇದೆ ಮಾತಾಡ್ತಾ ಇಲ್ಲ ಹಾಲರೂ ಕುಡಿತಾ ಇಲ್ಲ ಯಾವ ಬೇರೆ ಚಟುವಟಿಕೆಯೇ ಇಲ್ಲ ಮಗುವಿಗೆ ಸರಿ ತಂದೆ ತಾಯಿಯರಿಗೆ ಬೇಜಾರಾಗಿ ಎಂತಹ ನಾವು ಏನೋ ಪ್ರಾರ್ಥಿಸ್ಕೊಂಡ್ವಿ ಭಗವಂತನನ್ನು ನಾವು ಒಬ್ಬ ಪುತ್ ಪುತ್ರನನ್ನು ಕೊಡು ಅಂಥೇಳಿ ಈ ಭಗವಂತ ಯಾರಂತಂದು ಕೊಟ್ಟನಲ್ಲಪ್ಪ ನಮಗೆ ಅಂಥೇಳಿ ತುಂಬ ದುಃಖಿತರಾಗಿ ಇಂತಹ ಮಕ್ಕಳು ನಮಗೆ ಬೇಕಾಗಿಲ್ಲ ನಮ್ಗೆ ಚೇಷ್ಟೆ ಮಾಡೋ ಬೇಕು ಆಡೋ ಮಕ್ಕಳೇ ಬೇಕು ಅಂಥೇಳಿ ಅವರೇನು ಮಾಡಿದ್ರು ಆ ಒಂದು ತುಮಕೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಇರುವಂತಹ ಅಲ್ಲಿ ಶ್ರೀಮನ್ನಾರಾಯಣ ವಿಷ್ಣುವಿನ ದೇವಸ್ಥಾನದ ಹೊರಗಡೆ ಒಂದು ಹುಣಸೆ ಮರ ಇತ್ತು ಆ ಹುಣಸೆ ಮರಕ್ಕೆ ಒಂದು ಬಟ್ಟೆಯಲ್ಲಿ ಈ ತೊಟ್ಲು ಥರ ಮಾಡಿ ಆ ತೊಟ್ಲಲ್ಲಿ ಆ ಮಗುವಿನ ಮಗುವನ್ನು ಮಲುಗಿಸಿ ತಾವು ಆ ಮಗುವನ್ನು ಬಿಟ್ಟು ಹೊರಟೋದು ವಿಷ್ಣುವಿಗೆ ಅರ್ಪಣ ಸರಿ ಆ ಮಗು ನಂತರ ತಾನಾ ತಾನೇ ಬಂತು ಆ ವಿಷ್ಣು ಪ್ರಸಾದದಿಂದ ಅದು ಹಾಗೆಯೇ ಅದಕ್ಕೆಲ್ಲ ಪ್ರಕೃತಿಯೂ ಕೂಡ ಸಹಾಯಕರಾಗಿ ಆ ಮಗು ಬೆಳ್ಕೊಂಡು ಬಂದರು ಬೆಳ್ಕೊಂಡು ಬಂದು ಯುವಾವಸ್ಥೆಯನ್ನು ತಲುಪಿದ್ದಾರೆ ನಮ್ಮಾಡ್ಗಾರರು ಚಿಕ್ಕಂದಿನಿಂದಲೂ ಇಲ್ಲಿಯೇ ತಂಟ ಅವರು ಮಾಡಿದ್ರು ಏನಪ್ಪಾ ಅಂದ್ರೆ ಒಂದೇ ಕೆಲಸ ಏನು ಅಂತ ಹೇಳಿದ್ರೆ ಆ ಹುಂಸೆ ಮರದ ಕೆಳಗಡೆ ಕೂತ್ಕೊಂಡು ಘೋರವಾದಂತಹ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಯಾರು ಬಂದ್ರು ಯಾರು ಹೋದ್ರು ಏನು ತಿಳಿತಾ ಇಲ್ಲ ಅವರ ಶರೀರದಿಂದ ಸುಮ್ಮನೆ ಆ ಬೆಳಕು ಬರ್ತಾ ಇತ್ತು ಇದೇ ಹೊತ್ತೇನಾಯ್ತು ಅಂತ ಹೇಳಿದ್ರೆ ಮಧುರ ಕವಿ ಅನ್ನುವಂತಹ ಇನ್ನೊಬ್ಬರು ಸಂತರು ಅವರು ಈ ಅಯೋಧ್ಯೆ ಇಂದ ಬದ್ರೀನಾಥಕ್ಕೆ ಹೋಗಿ ವಾಪಸು ಅಯೋಧ್ಯೆಗೆ ಬರುವಾಗ ಅವರಿಗೆ ಇದ್ದದ್ದಿದ್ದ ಹಾಗೆ ಆ ಬರ್ತಾ ಬರ್ತಾ ಇರುವಂತಹ ದಾರಿಯಲ್ಲಿ ಬೆಳಕು ಇದ್ದುತ್ತಿದ್ದ ಹಾಗೆ ಅದು ಬೆಳಕು ಇದೆ ಈ ಬೆಳಕು ಎಲ್ಲಿಂದ ಬಂತು ಅಂತ ಹೇಳಿ ಜಿಜ್ಞಾಸೆ ಕೊಟ್ಟು ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತಾರೆ ಎಲ್ಲಿ ನೋಡಿದ್ರು ಆ ಬೆಳಕು ಸಿಗ್ತಾ ಇಲ್ಲ ಆ ಬೆಳಕಿನ ಮೂಲ ಯಾವುದು ಸೆಲೆ ಯಾವುದು ಅನ್ನೋದು ಸಿಗ್ತಾ ಇದೆ ಹೀಗೆ ಬರ್ತಾರೆ ಅಯೋಧ್ಯೆಯಲ್ಲಿ ನೋಡಿದ್ರು ಅಯೋಧ್ಯೆಯಲ್ಲೂ ಆ ಬೆಳಕೆ ಸರಿ ಇವೆಲ್ಲೂ ದಕ್ಷಿಣದಿಂದ ಬರ್ತಾ ಇದೆ ಅಂತ ಹೇಳಿ ಅವ್ರು ಹೀಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದಂಗೆ ದಕ್ಷಿಣ ದೇಶಕ್ಕೆ ಬಂದು ಈ ಕುರ್ಪೂರ್ ಅನ್ನುವಂಥ ಈ ಪ್ರದೇಶಕ್ಕೆ ಬಂದು ಆ ಪ್ರದೇಶದಲ್ಲಿ ನೋಡ್ತಾರೆ ಇನ್ನೇನಾದ್ರೂ ಒಂದು ವಿಚಿತ್ರ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಜನರನ್ನ ಕೇಳ್ತಾರೆ ಗೊತ್ತಾಗುತ್ತೆ ಆ ಜನರು ಹೇಳ್ತಾರೆ ಅಂಥದ್ದೇನೂ ಇಲ್ಲ ಆದರೆ ಒಬ್ಬೊಬ್ಬ ಯುವಕ ಅವನು ತನ್ನ ಚಿಕ್ಕಂದೂ ಕೂಡ ಆ ವಿಷ್ಣುವಿನ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಹುಣಸೆ ಮರದ ಕೂತ್ಕೊಂಡು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ ಅವನ ಇಡೀ ದೇಹ ಆ ಬೆಳಕಿನಿಂದ ತುಂಬಿಕೊಂಡಿದೆ ಅವನು ಆಹಾರವನ್ನು ಏನು ಸ್ವೀಕರಿಸುವುದಿಲ್ಲ ಹಾಗೆಯೇ ಅವನು ಕೇವಲ ಧ್ಯಾನ ನಿರತನಾಗಿದ್ದಾನೆ ಯಾರೊಂದಿಗೂ ಮಾತನಾಡೋದಿಲ್ಲ ಸರಿ ಮಧುರ ಕವಿ ಬಂದರು ಬಂದು ಬಿಟ್ಟು ನೋಡ್ತಾನೆ ಹೌದು ಅದೊಬ್ಬ ತೂಕ ಇದ್ದಾನೆ ಏನು ತೇಜಸ್ ಅವನ ಮುಖಮಂಡಲಿಯಿಂದ ಆ ತೇಜಸ್ ಬರ್ತಾ ಇದ್ದೇ ಸಮ ಆ ಈ ಯುವಕ ಆದರೆ ಡೌಟ್ ಆಯಿತು ಸಂಶಯ ಇದೇನು ಈ ವ್ಯಕ್ತಿ ಬದುಕಿದ್ಯೋ ಸತ್ತಿದ್ಯೋ ಅಂತ ಯಾಕೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳಿದಾಗೆ ಯಾವಾಗ ಆ ದೇಹ ಸಮಾಧಿ ಸ್ಥಿತಿಯಲ್ಲಿ ಇರ್ತದೋ ಆಗ ತಲೆ ಮೇಲೆ ಹಕ್ಕಿ ಗೂಡು ಕಟ್ಟಿದ್ರು ಕೂಡ ಗೊತ್ತಾಗುದಿಲ್ಲ ಆಮೇಲೆ ಹಕ್ಕಿಗೆ ಗೂಡು ಕಟ್ಟಬೇಕು ಅಂತ ಅನ್ತದೆ ಯಾಕೆ ಅಂತ ಹೇಳಿದ್ರೆ ಇದೊಂದು ನಿರ್ಜೀವ ವಸ್ತು ಅನ್ನೋ ಒಂದು ಭ್ರಮೆ ಬರ್ತದೆ ಆ ರೀತಿಯಾದಂತಹ ಒಂದು ಆ ಸಮಾಧಿಯಲ್ಲಿ ಮುಳುಗಿದ್ದ ಸರಿ ಇವನೇನ್ ಮಾಡ್ತಾನೆ ಮಧುರ ಕವಿ ಬಂದುಬಿಟ್ಟು ಒಂದು ದಪ್ಪ ಬಂಡೆ ಎತ್ಕೊಂಡು ಅವನ ಎದುರುಗಡೆ ಥಪ್ ಅಂತ ಹಾಕ್ತಾರೆ ಆ ಬಂಡೆ ಬಿದ್ದಿರೋ ಶಬ್ದ ಥ್ ಥಪ್ ಅಂತ ತಕ್ಷಣ ನಮ್ಮಾಳ್ವಾರ್ ಕಣ್ತಾರೆ ಕಣ್ತರಿದ ತಕ್ಷಣ ಇವರ ಮಧ್ಯದಲ್ಲಿ ತುಂಬ ಸ್ವಾರಸ್ಯಕರವಾದ ಒಂದು ಮಾತು ನಡೀತದೆ ಅದು ಅವರಿಬ್ಬರಿಗೆ ಮಾತ್ರ ಗೊತ್ತು ಏನು ಮಾತು ನಡೆಯುತ್ತೆ ಅಂತ ಇವರು ಕೇಳ್ತಾರೆ ಸತ್ತು ಹೋಗಿದ್ದರಲ್ಲಿ ಯಾವುದೋ ಒಂದು ಅದರಲ್ಲಿ ಏನನ್ನು ತಿನ್ನುತ್ತೆ ಎಲ್ಲಿರುತ್ತೆ ಅಂತ ಯಾರಿಗಾದರೂ ಅರ್ಥ ಆಗುತ್ತ ತಕ್ಷಣ ಹೇಳ್ತಾರೆ ಅದು ಅದನ್ನೇ ತಿನ್ನುತ್ತೆ ಅಲ್ಲೇ ಇರುತ್ತೆ ತಕ್ಷಣ ಮಧುರ ಕವಿ ಆಳ್ವಾರರಿಗೆ ಜ್ಞಾನೋದಯವಾಗಿ ನಮ್ಮಾಳುವಾರರಿಗೆ ಸಾಂಗ ಪ್ರಣಾಮ ಮಾಡ್ತಾರೆ ಇನ್ಮೇಲೆ ನನ್ನ ಗುರು ಇಲ್ಲೇ ಸಿಕ್ಕದ ಈ ನಮ್ಮಾಳುವಾರ ರೂಪದಲ್ಲಿ ಸಿಕ್ಕದ ಅಂತ ಹೇಳಿ ಸಾಂಗ ಪ್ರಣಾಮವನ್ನು ಮಾಡ ಇವರು ಏನು ಪ್ರಶ್ನೆ ಕೇಳಿದ್ರು ಅವ್ರು ಏನು ಉತ್ತರವನ್ನು ಹೇಳಿದ್ರು ಅಂದರೆ ಸತ್ತು ಹೋಗಿದ್ದರಲ್ಲಿ ಬದುಕಿರುವಂತಹ ಒಂದು ಇದೆಯಲ್ಲ ಜೀವ ಜೀವ ಇರತಕ್ಕಂಥದ್ದು ಯಾವುದು ಸತ್ತು ಹೋಗಿರೋದು ಯಾವುದು ಶರೀರ ಶರೀರ ಜಡ ನಿರ್ಜೀವ ಶರೀರಕ್ಕೆ ಆತ್ಮದ ಹೊರತಾಗಿ ಚೈತನ್ಯವಿಲ್ಲ ಹೀಗಾಗಿ ಅದು ಅವರಲ್ಲೇ ಸತ್ತು ಹೋಗಿದೆ ನಾವು ಕೇವಲ ಆ ವ್ಯಕ್ತಿ ಸತ್ತು ಬ್ರೈನ್ ಡೆಡ್ ಆದಾಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗ ಮಾತ್ರ ನಾವು ಹೇಳ್ತೇವೆ ಇದು ಶವವಾಗಿದೆ ಅಂತ ಈಗಲೂ ಏನೋ ಏನು ಗ್ಯಾರಂಟಿ ಏನಿಲ್ಲ ಎಚ್ಚೆತ್ಕೊಂಡಿದೆ ಈಗಲೂ ಶವವೇ ಯಾಕೆ ನಮಗೆ ಪ್ರತ್ಯೇಕ ಪ್ರತ್ಯೇಕಿಸಲಿಕ್ಕೆ ಬರ್ತಾ ಇಲ್ಲ ಚೈತನ್ಯ ಯಾವುದು ಜಡ ಯಾವುದು ಅಂತ ಪ್ರತ್ಯೇಕಿಸಲಿಕ್ಕೆ ಬರ್ತಾ ಇಲ್ಲ ಹೀಗಾಗಿ ನಾವೇನು ಹೇಳ್ತೇವೆ ನನ್ನ ದೇಹ ಚೈತನ್ಯವಾಗಿದೆ ಅಂತ ಅದ್ಲು ಬಂದು ಮಾಡ್ತಾ ಇದ್ದೇವೆ ಚೈತನ್ಯಕ್ಕೆ ದೇಹತ್ವವನ್ನು ದೇಹತ್ವಕ್ಕೆ ಚೈತನ್ಯವನ್ನು ಅದ್ಲು ಬಂದು ಮಾಡ್ತಾ ಇದ್ದೇವೆ ಆದರೆ ದೇಹ ಯಾವಾಗ ನಿರ್ಜೀವವೇ ಅಂತ ಆ ಒಳಗಡೆ ಇರ್ತಕ್ಕಂಥ ಜೀವ ಯಾವುದು ಅದೇ ಜೀವಿ ಆ ಜೀವಿ ಏನನ್ನ ತಿಂತ ಇದೆ ಅಂತ ಏನು ತಿಂದು ಬದುಕ್ತಾ ಇದೆ ಅಂದ್ರೆ ಅದರ ಹೇಗೆ ಅದು ಕೆಲಸ ಮಾಡ್ತಾ ಇದೆ ಅದಕ್ಕೆ ಆಹಾರ ಯಾವುದು ವಿಷಯ ವಸ್ತು ಯಾವುದು ಆಹಾರ ಯಾವುದು ಅಂದ್ರೆ ಮತ್ತೆ ಎಲ್ಲಿದೆ ಅದು ಎಲ್ಲಿದೆ ಆಗ ಇವರು ಹೇಳಿರೋ ಉತ್ತರ ಅದು ಅದನ್ನೇ ತಿನ್ನುತ್ತೆ ಅದು ಅಲ್ಲೇ ಇರುತ್ತೆ ಅಂತ ಈ ಜೀವಿ ಶರೀರವನ್ನೇ ಮನೆಯನ್ನು ಮಾಡಿಕೊಂಡು ಅಲ್ಲೇ ಇರ್ತದೆ ಅನೇಕ ವಿಷಯ ವಾಸನೆಗಳಿಂದ ತನ್ನನ್ನು ಬಿದುಕೊಂಡು ಸಂಸಾರ ನಿತ್ಯವೋ ಎಂಬಂತೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಮತ್ತೊಂದು ಜನ್ಮದಿಂದ ಮಗದೊಂದು ಜನ್ಮಕ್ಕೆ ಹೀಗೆ ಹಾರತಾ ಇರುತ್ತೆ ಅಂದರೆ ಯಾವಾಗಲೂ ಆ ದೇಹವನ್ನೇ ಇಟ್ಕೊಂಡು ಶಾಶ್ವತವಾಗಿ ಅಲ್ಲೇ ಕಟ್ಟಿಬಿದ್ದಿರ್ತದೆ ಅದು ಅಲ್ಲೇ ಇರ್ತದೆ ಅಂತ ಒಂದು ಇನ್ನೊಂದು ಅದನ್ನೇ ತಿಂತದೆ ಅಂತ ಶರೀರಕ್ಕಾಗಿಯೇ ಇರತಕ್ಕಂತಹ ಭೋಗ ಸಾಮಗ್ರಿಗಳು ವಿಷಯ ವಸ್ತುಗಳನ್ನೇ ಅದು ಪಂಚೇಂದ್ರಿಯಗಳ ಮೂಲಕ ಸೇವಿಸ್ತಾ ಹೋಗುತ್ತೆ ಇದರ ಪ್ರಶ್ನೆ ಇದವರ ಉತ್ತರ ನೋಡಿ ಈ ಅಗಮ್ಯತೆ ಗೊತ್ತಾಗೋದು ಅಲ್ಲಿ ಚೈತನ್ಯ ಶುದ್ಧವಾದ ಮಾತು ಇನ್ಯಾರಾದ್ರೂ ಮುಂದೆ ನಮ್ಮ ಆಳ್ವಾರು ತಮ್ಮ ಕಣ್ಣನ್ನು ತೆಗೆದು ಎಲ್ಲರಿಗೂ ಕೂಡ ಆ ಹಳ್ಳಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ನಿರ್ಜೀವ ವ್ಯಕ್ತಿ ಇದು ಕೆಲಸಕ್ಕೆ ಬಾರದಿದ ಕೆಲಸವನ್ನು ಮಾಡ್ತಾ ಇದೆ ಏನೋ ಧ್ಯಾನ ಧ್ಯಾನ ಹಾಗೆ ತಾನೆ ಕೆಲಸಕ್ಕೆ ಬಾರದಿದ ಕೆಲಸ ಅಂದ್ರೆ ಧ್ಯಾನ ವ್ಯಾವಹಾರಿಕ ಪ್ರಾಪಂಚಿಕ ಮನುಷ್ಯರಿಗೆ ಧ್ಯಾನ ಅಂತ ಹೇಳಿದ್ರೆ ಕೆಲಸಕ್ಕೆ ಬಾರ್ದಿದ ಕೆಲಸ ಅಂದರೆ ರೆಸ್ಟ್ ಟೈಮಲ್ಲಿ ಮಾಡುವ ಕೆಲಸ ಅಂದ್ರೆ ಧ್ಯಾನ ಆದರೆ ಭಗವದ್ ಭಕ್ತರಿಗೆ ಜ್ಞಾನಿಗಳಿಗೆ सतरी अंदमुख्यल उल्दारेनो आ उद्देश के तकते प्राधान्य प्राधान्यल ही यारीगू गारीगू गा यारी गा अगे अंतर्रे ಅಲ್ಪ ಸ್ವಲ್ಪ ಜ್ಞಾನ ಬಂದವರಿಗೂ ಕೂಡ ಗೊತ್ತಾಗುದಿಲ್ಲ ಅವರು ಇದೇ ರೀತಿ ಅಂತ ಇದೇ ಒಂದು ಸೂಫಿಗಳ ಕತೆ ಬರುತ್ತೆ ಪರ್ಷಿಯಾ ದೇಶದ ಸೂಫಿ ಸಂತರ ಕಥೆಯಲ್ಲಿ ಅಲ್ ಹಬೀ ಅನ್ನುವಂಥ ಒಬ್ಬ ಸೂಫಿ ಸಂತ ಹಾಗೆ ಇನ್ನೊಬ್ಬ ಸಂತ ಇರ್ತಾನೆ ಮಹಾನ್ ಸಂತ ಅವನು ಕೂಡ ರಬಿಯಾ ಆ ಸಂತಗಳಿಂದ ಜ್ಞಾನೋದಯವನ್ನು ಪಡೆದಿರ್ತಾನೆ ಅಲ್ ಹಸನ್ ಅನ್ನುವಂಥ ಬಸ್ರಾ ಈಗ ಇರಾಕ್ನಲ್ಲಿ ಇರ್ತಕ್ಕಂಥ ಬಸ್ತ್ರಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಆಗ ಅನೇಕರ ಸಂತರ ಇದ್ದರು ಸೋಫಿ ಸಂತರು ಈ ಅಲ್ ಹಸನ್ ಅನ್ನುವಂಥವನು ಒಮ್ಮೆ ಹಬೀಬ್ನ ಮನೆಗೆ ಬಂದಿದ್ದಾನೆ ಹಬೀಬ್ ಅವನಿಗೆ ಆತಿಥ್ಯವನ್ನು ಮಾಡ್ತಾ ಅವನು ಎದುರುಗಡೆ ಆತಿಥ್ಯವನ್ನು ಮಾಡಬೇಕಾದ್ರೆ ಅವನು ಕೂಡಿಸ್ಕೊಂಡ ಎದುರುಗಡೆ ಕೂಡಿಸ್ಕೊಂಡು ಅವನಿಗೆ ಕೈಯೆಲ್ಲ ತೊಡಸಿ ನಂತರ ಅವನ ತಟ್ಟೆಯನ್ನು ಇಟ್ಟು तटेली बारिष सिहि पदार्थ तट सरी हसन तक शुरुद्ध हबीबीन मन मुद्दे भिषुक बन भिश्चे अंत कक्षण हबीबे मन कर्गी हसन अल हसन तो ಸಂಪೂರ್ಣ ತಟ್ಟೆಯನ್ನು ಎತ್ತಿ ಹೊರಗಡೆ ಭಿಕ್ಷುಕನಿಗೆ ದಾನವಾಗಿ ಕೊಟ್ಟುಬಿಟ್ಟ ಅತಿಥಿ ಸೇವೆ ಮಾಡ್ತಾ ಇದ್ದಾನೆ ಅತಿಥಿ ಸೇವೆ ಮಾಡ್ತಾ ಇದ್ದಾನೆ ಅತಿಥಿ ಊಟ ಮಾಡ್ತಾ ಇದ್ದಾನೆ ಯಾವಾಗ ಒಬ್ಬ ಭಿಕ್ಷುಕ ಬಂದು ಕೇಳಿದ್ನೋ ಅತಿಥಿ ತಿನ್ನುವಂತ ತಟ್ಟೆಯನ್ನೇ ತೆಗೆದು ಆ ಭಿಕ್ಷುಕನೇ ಕೊಟ್ಟಬಿಟ್ಟು ಹಸನ್ ಮುಖ ಮುಖ ನೋಡ್ತಾ ಇದ್ದಾನೆ ತಕ್ಷಣ ಹೇಳ್ತಾನೆ ಏನಯ್ಯ ನೀನು ನನ್ನ ಮೂಗಿನ ಕೆಳಗೆನೆ ನೀನು ನಿನ್ನ ಮನೆಗೆ ಅತಿಥಿಯನ್ನು ಕರೆದು ಅತಿಥಿಯಾಗಿ ಬಂದಿರುವಂಥ ನನ್ನನ್ನು ಕರೆದು ನನಗಿಟ್ಟಂಥ ತಿಂಡಿಯನ್ನೇ ಊಟವನ್ನೇ ನೀನು ಅವನಿಗೆ ಕೊಡ್ತೀಯಲ್ಲ ನೀನೇನೋ ಧಾರ್ಮಿಕ ಏನೋ ಹೋದ್ರು ಈ ಒಂದು ಇದರಿಂದ ಗೊತ್ತಾಗುತ್ತೆ ನೀನು ಧಾರ್ಮಿಕ ಆಗತ್ತೆ ಆದರೆ ನಿನ್ನ ಸ್ವಲ್ಪ ತಲೆನೂ ಇರಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ನೀನು ಆ ಎರಡು ರೊಟ್ಟಿಯಲ್ಲಿ ಒಂದನ್ನು ನನಗಿಟ್ಬಿಟ್ಟು ಇನ್ನೊಂದನ್ನು ಅವನು ಕೊಡ್ಬೋದಿತ್ತು ಅಲ್ಲ ಯಾಕೆ ಹಾಗೆ ಮಾಡಲಿಲ್ಲ ಎಲ್ಲ ಇಡೀ ತಟ್ಟೆಯನ್ನೇ ತೆಗೆದುಕೊಂಡು ಹೋಗಿ ಅವನು ಕೊಟ್ಬಿಟ್ಟಿಯಲ್ಲ ಆ ಭಿಕ್ಷಕನಿಗೆ ನಾನು ಹೆಚ್ಚು ಅವನು ಹೆಚ್ಚು ಇವರಿಗೆ ಸಂಭಾಷಣೆ ಇಷ್ಟೊತ್ತಿಗೆ ನಡೀತಾ ಇದೆ ಆ ಸಮಯದಲ್ಲೇ ಆ ಭಿಕ್ಷುಕ ಹೊರಟೋದ ತಕ್ಷಣ ಎಲ್ಲಿಂದ ಒಬ್ಬ ಒಬ್ಬ ದಾತ ಸ್ಲೇವ್ ಅವನ ತಲೆ ಮೇಲೆ ದೊಡ್ಡ ಇದು ಏನೋ ಈ ಕುರಿಯ ಮಾಂಸವನ್ನು ತೆಗೆದುಕೊಂಡು ಬರ್ತಾ ಇದಾಗಿದೆ ಸರಿಯಾಗಿ ಬೆಂದಂತಹ ಕುರಿಯ ಮಾಂಸ ದೊಡ್ಡ ಕುರಿಯ ಮಾಂಸವನ್ನ ತೆಗೆದುಕೊಂಡು ಬರ್ತಾ ಆ ತಟ್ಟೆಯಲ್ಲಿ ಇನ್ನೂ ಇಷ್ಟೊಂದು ಸಿಹಿ ತಿಂಡಿಗಳು ಐನೂರು ದಿನಾರ್ಗಳು ಕೂಡ ಇವು ಸುವರ್ಣ ನಾಣ್ಯಗಳು ಇಟ್ಕೊಂಡು ಬಂದ ಎಲ್ಲಿಂದೋ ನಿಮ್ಗೆ ನಿಮಗೋಸ್ಕರ ಕೊಟ್ಟು ಬುದ್ಧಿಯವರು ಅಂತ ತಕ್ಷಣ ಹಬಿದು ಗೊತ್ತಾ ಇದ್ದಾರೆ ಕೆಲಸ ಅಂತ ಅವನೇನ್ ಮಾಡ್ದ ಈ ತಟ್ಟೆಯನ್ನ ತೆಗೆದುಕೊಂಡು ಐನೂರು ದಿನಾರನ್ನ ಆ ಸೇವಕ ಯಾರು ಬಂದಿದ್ನೋ ದಾಸ ಅವನಿಗೆ ಕೊಟ್ಟ ಇನ್ನು ಉಳ್ದಿದ್ನ ಹಸನ್ ಅವನ ಮುಂದೆ ಇಟ್ಟ ಇದು ನಿಮಗೆ ಅಂತ ಇದು ನಿಮಗೆ ಅಂತ ನೋಡಿ ನಿಮಗೆ ಇಷ್ಟಿಂದ ತಿಳ್ಕೊಳ್ಬೇಕು ನಿಮಗೇನೋ ಜ್ಞಾನ ಇದೆ ಈಗ ಅವನ ಬಾಣ ಅವನಿಗೆ ತಿರುಗಿಸ್ತಾ ಇದ್ದ ನಾನು ಒಪ್ಕೊಂಡೆ ನಿಮಗೇನೋ ಜ್ಞಾನ ಇದೆ ನೀವೆಲ್ಲ ಜ್ಞಾನಿಗಳು ಅಂತ ಆದರೆ ನಿಮಗೆ ಶ್ರದ್ಧೆ ಇಲ್ಲ यहां ज्ञान श्रद्धा केवल तकबिट्रे आगद विषयवीक नंबर विश्वास मेले भगवंत आगे इतने नम पकदल अवंत दृढ़ विश्वास इे ಅದೆರಗೂ ಒಟ್ಟಿಗೆ ಹೋಗ್ಬೇಕು ಅಂತ ಅವನಿಯ ಪಾಠ ಹೇಳ್ಕೊಡ್ತಾರೆ ಅಂತಹ ಜ್ಞಾನಿಗಳಿಗೂ ಕೂಡ ಈ ಭಗವದ್ಭಕ್ತರ ರೀತಿ ನೀತಿಗಳು ಗೊತ್ತಾಗುವುದಿಲ್ಲ ತುಂಬ ಕಷ್ಟ ಯಾಕೆ ಅಂತ ಹೇಳಿದ್ರೆ ನಮ್ಮ ಉಪನಿಷತ್ನಲ್ಲೂ ಕೂಡ ಹೇಳ್ತಾರೆ ಕೆಲವೊಮ್ಮೆ ಈ ಜ್ಞಾನಿಗಳು ಬಾಲಕರಂತೆಯೋ ಇನ್ನೊಮ್ಮೆ ಪಿಶಾಚುವಂತೆಯೋ ಇನ್ನೊಮ್ಮೆ ಕುಚ್ಚರಂತೆಯೋ ಇನ್ನೊಮ್ಮೆ ಜಡರಂತೆ ಇರ್ತಾರೆ ಸಮಾಜದ ಕಣ್ಣುಗಳಿಗೆ ಸಾಮಾನ್ಯ ಕಣ್ಣುಗಳಿಗೆ ಕಾಣಿಸಿದಂತೆ ತಮ್ಮ ಚರ್ಚೆಯನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ಅವ್ರನ್ನ ಕಂಡು ಹಿಡಿಯುವುದು ಅತ್ಯಂತ ಕಷ್ಟ ಈ ಜಡ ಭರತ ಜಡಭರತನ ಯಾರು ಗೊತ್ತಿದ್ಯೋ ಅವ್ರಿಗೆ ಗೊತ್ತಿದೆ ಭಾಗವಹತದಲ್ಲಿ ಬರ್ತಕ್ಕಂಥ ಇವನು ಎಲ್ಲರೂ ಸುಮ್ಮನೆ ಕೂತ್ಕೊಂಡಿರ್ತಾನೆ ಆ ದೇಶದ ಸೌಬೀರ ದೇಶದ ರಾಜ ಬರ್ತಾನೆ ಪಲ್ಲಕ್ಕಿ ಬರ್ತಾ ಇರ್ತಾನೆ ಎಷ್ಟೊಂದು ಜನ ಅವ್ರಿಗೊಬ್ಬ ಪಲ್ಲಕ್ಕಿ ಕಡಿಮೆ ಆಗಿರ್ತಾನೆ ಏಯ್ ಹುಡ್ಕೊಂಬಂದ್ರೋ ಏನು ಕೂತ್ತಾ ಇದ್ದೀರಲ್ಲ ನನ್ನ ಪಲ್ಲಕ್ಕಿ ಸರಿಯಾಗಿ ಹೋಗ್ಬೇಕು ನವಾಗ್ ಹೋಗ್ಬೇಕು ಹಾಗು ಇವ್ರು ಹೇಳ್ತಾರೆ ಒಬ್ಬ ಪಲ್ಲಕ್ಕಿ ಅವನಿಗೆ ಏನೋ ರೋಗ ಆಗಿದೆ ಜ್ವರ ಆದ್ರಿಂದ ಈ ಥರ ಆಗ್ತಾ ಇದೆ ನಿಧಾನ ಆಗ್ತಾ ಇದೆಯಾ ಹಾಗವನು ಹೇಳ್ತಾನೆ ಅಲ್ಲಿಂದ ಅದು ಹುಡ್ಕೊಂಬನಿ ಅಂತ ಇವರೆಲ್ಲ ಕಡೆ ಹುಡುಕಿದ್ರು ನೋಡ್ರೆ ಇಲ್ಲಿ ಪಕ್ಕದಲ್ಲಿ ಒಬ್ಬ ಜಡನಂತೆ ಹೇಗೆ ಬಿದ್ದಿದ್ದಾನೆ जड़ो ज्ञान भयंकर ज्ञान धर्मज्ञानी करतर नोड़ नोड़ राज करत ऐनोन राज अरे आेह यांत्र हम आड़ देह यांत्रिकवे हम राजो इले पड़े सीम् कूद आलो बट मु सोमारी तरह बिंदो ಇದು ಹತ್ತಿರ ಕೆಲಸಕ್ಕೆ ಅಂತ ಸರಿ ಅವನು ಅಲ್ಲಿ ಹೊತ್ತ ಪಲ್ಲಕ್ಕಿಯನ್ನು ನೋಡಿ ಎಂತಹ ಜ್ಞಾನಿಯವನು ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅಂತ ಹೇಳ್ತೇವ ಯಾರು ಬ್ರಹ್ಮವನ್ನು ಅರ್ಪಿದ್ದಾರೋ ಅವರು ಬ್ರಹ್ಮನಿ ಅಂತ ಆ ಬ್ರಹ್ಮನ ಕೈಯಲ್ಲಿ ಪಲ್ಲಕ್ಕಿಯನ್ನು ಹೊರಸ್ತಾ ಇದ್ದಾನ ಸರಿ ಮುಂದೆ ಹೋಗ್ತಾ ಇದೆ ಇವನಿಗೆ ಅಭ್ಯಾಸ ಇಲ್ಲ ಈ ಶರೀರಕ್ಕೆ ಜಡಭರತನ ಶರೀರಕ್ಕೆ ಪಲ್ಲಕ್ಕಿಯನ್ನು ಹೊರ ಹೊತ್ತು ಅಭ್ಯಾಸ ಇಲ್ಲ ಏನು ಮಾಡ್ತಾ ಕೂಳ್ತಾ ಇಲ್ಲ ಹೀಗೆ ಹೀಗೆ ಒಂದಕ್ಕಿ ಹೀಗೀಗಾಗ್ತಾಯಿದೆ ಮುಂಚೆ ಸ್ವಲ್ಪ ಸರಿಯಾಗೇ ಹೋಗ್ತಾ ಇರ್ತೇನು ಈಗ ಹೀಗೀಗಾಗ್ತಾಯಿದ್ದೆ ರಾಜನಿಗೆ ಭಯ ಶುರುವಾಯಿತು ಜೋರಕ್ಕೆ ಹುಕ್ಕೊಂಡ ಏನ್ರೋ ಏನು ಮಾಡ್ತಾಯಿದ್ದೀರ ನೀನು ಸರಿಯಾದ ಕರ್ಕೊಂಡು ಹೋಗಿ ಅಂತ ಇಲ್ಲ ಬುದ್ಧಿಯವರೇ ಇಲ್ಲೊಬ್ಬ ಹೊಸದಾಗಿ ಬಂದಿದ್ದಾನಲ್ಲ ಅವನಿಂದ ಈ ಥರ ಆಗ್ತಾ ಇರೋದು ಅವನು ಕುಂತ್ತಾ ಇದ್ದಾನೆ ಅಂತ ಸರಿ ಇವನೊಂದು ಬೈತಾನ ಏನು ನಿನಗೆ ಏನು ದಾಡಿದ್ದೀನಿ ಸರಿಯಾಗಿ ಹೊರಕ್ಕಾಗೋದಿಲ್ಲವಾ ಅಂತ ಆಗ ಬೈದಾಗ ತನ್ನ ಮಾತನ್ನು ಶುರು ಮಾಡ್ತಾನೆ ಆ ಮಾತಿನಿಂದ ಆ ಅಧ್ಯಾತ್ಮದ ಒಂದು ಬೆಳಕು ಈ ರಾಜನ ಹೃದಯವನ್ನು ತಟ್ಟುತ್ತದೆ ನಂತರ ಇವನು ಗೊತ್ತಾಗತ್ತೆ ಹರೇ ಹರೇ ಹರೇ ಹರೇ ಏನೊಬ್ಬ ಸೋಮಾರಿ ಕಟ್ಟೆ ಅಂತ ತಿಳ್ಕೊಂಡಿದ್ದೆ ಆದರೆ ಈತ ಈ ಒಂದು ಶರೀರದಲ್ಲಿ ಎಂತಹ ಜ್ಞಾನಿ ಇದ್ದಾನಲ್ಲ ಅಂತ ಹೇಳಿ ಅವನಿಂದ ಜ್ಞಾನವನ್ನು ಪಡ್ಕೊಳ್ತಾನೆ ಹೀಗಾಗಿ ಆ ಜ್ಞಾನಿಗಳ ಕಡಿಯೆ ತಿಳಿಯುವುದು ಅತ್ಯಂತ ಕಷ್ಟ ಹೀಗಾಗಿಯೂ ಕೂಡ ಅವರು ಅಗಮ್ಯರು ಶ್ರೀರಾಮಕೃಷ್ಣ ಜೀವನದಲ್ಲೂ ಕೂಡ ಬರ್ತದೆ ಅವರು ಯಾವಾಗ ಒಮ್ಮೆ ತಿಳಿ ಹೀಗೆ ನಿಂತ್ಕೊಂಡಿರ್ತಾರೆ ಹೃದಯ ಆಗ ಎಲ್ಲಿಂದ ಒಬ್ಬ ಹುಚ್ಚದಂತೆ ಇರುವಂತಹ ವ್ಯಕ್ತಿ ಅಲ್ಲಿ ಬಂದು ಅಲ್ಲಿ ದೇವಸ್ಥಾನದ ತೊಟ್ಟಿಯಲ್ಲಿ ಬಿಸಾಡಿದಂತಹ ಎಂಜಿಲ ಎಲೆಯನ್ನ ಅಲ್ಲಿ ನಾಯಿಗಳೆಲ್ಲ ತಿಂತ ಅವರ ಜೊತೆಗೆ ತಾನು ಆ ಎಲೆಯಿಂದಲೇ ಊಟವನ್ನು ಮಾಡ್ತಾ ಇದ್ದಾನೆ ಅಕ್ಕಪಕ್ಕದ ನಾಯಿಗಳು ಅದೇ ಎಲೆಯಿಂದ ಊಟ ಮಾಡ್ತಾ ಇದೆ ಆ ನಾಯಿಗಳು ತಮ್ಮೋನೇ ಇವನೋ ಎಂಬಂತೆ ಅಷ್ಟು ಪರಮ ಪ್ರೇಮದಿಂದ ಇವನ ಜೊತೆಗೆ ಊಟ ಮಾಡ್ತಾ ಇದೆ ಜಗಳ ಆಡ್ತಾ ಇಲ್ಲ ಕಚ್ಚ್ತಾ ಇಲ್ಲ ಅವನು ನಿರ್ಭೀತಿಯಿಂದ ಇವನು ನಮ್ಮೋರು ಅನ್ನುವಂತೆ ಅದೇ ಎಲೆಯಿಂದ ಒಂದೇ ಎಲೆಯಿಂದ ಊಟ ಮಾಡ್ತಾ ಇದ್ದಾರೆ ಎಷ್ಟು ಅಸಹ್ಯ ನಮಗೆ ಯಾಕೆಂದ್ರೆ ಇದು ಬೇದ ಬುದ್ಧಿ ಇದು ಬೇದ ಭೇದ ಬುದ್ಧಿ ಇದೆ ಅಲ್ಲಿ ಭೇದ ಬುದ್ಧಿ ಇಲ್ಲ ತಕ್ಷಣ ಶ್ರೀರಾಮಕೃಷ್ಣ ಗೊತ್ತಾಗಲಿಲ್ಲ ಇದು ಯಾರು ಹೃದಯ ಗೊತ್ತಾಗಲಿಲ್ಲ ಪಕ್ಕದಲ್ಲೇ ಇದ್ದ ಇನ್ಯಾರಿಗೂ ಗೊತ್ತಾಗಲಿಲ್ಲ ಯಾರ ದೃಷ್ಟಿಯೋದು ಹೋಗಲಿಲ್ಲ ಯಾಕೆ ಯಾಕೆ ಹೋಗಲಿಲ್ಲ ಶ್ರೀರಾಮಕೃಷ್ಣ ಗೊತ್ತಾಯಿತು ಓಹೋ ಇವನು ಇವನು ಜ್ಞಾನಿ ಅಥಾಮಾನ್ಯ ಅಥಾಮಾನ್ಯ ತಕ್ಷಣ ಹೃದು ಹೇಳ್ತಾರೆ ಪಕ್ಕದೇ ಹೃದಯರಾಮ ಇರ್ತಾನೆ ಅವರು ಅವರು ಬಾಲವತ್ತು ಬಾಲಕನಂತೆ ತಕ್ಷಣ ಹೇಳ್ತಾರೆ ಹೃದು ಏನೋ ನನಗೂ ಕೂಡ ಗತಿ ಬರುತ್ತೇನೋ ಅಂತ ಹೃದಯನಿಗೆ ಹೇಳ್ತಾರೆ ನೋಡೋ ಒಂದು ಸಾಮಾನ್ಯ ಅಲ್ಲ ಅವನು ಬ್ರಹ್ಮಜ್ಞಾನಿ ಅಂತ ಸರಿ ಪ್ರತಿ ಏನಿಗೆ ನಾ ಇವರಿಂದ ಬ್ರಹ್ಮಜ್ಞಾನ ಪಡ್ಕೊಂಡ್ ಬಿಡಬೇಕು ಪಕ್ಕದಲ್ಲೇ ಇದ್ದಾರೆ ಪಕ್ಕದಲ್ಲೇ ಇದ್ದಾರೆ ಶ್ರೀರಾಮಕೃಷ್ಣ ಅವ್ರನ್ನ ಬಿಟ್ಟು ಓಡ್ದ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಅತಿಸಾಮಾನ್ಯ ಅಂತ ಹೇಳಿದ್ರೆ ಏನಾಗುತ್ತೆ ಉಪೇಕ್ಷೆಗೆ ಕಾರಣವಾಗ ನಮ್ಮಲ್ಲೆಲ್ಲ ಹಾಗೆ ಗಿತ್ತಲುಗಡ ಮದ್ದು ಹಾಗೆ ಅತಿಸಾಮಾನ್ಯರು ಯಾವಾಗ ಉಪೇಕ್ಷೆಗೆ ಕಾರಣವಾಗ್ತಾರೆ ರಾಮಕೃಷ್ಣ ಬಿಟ್ಟ ಓಡ್ದ ಅವನ ಹಿಂದೆ ಅವನು ಹೋಗ್ತಾ ಇದ್ದಾನೆ ಇವನು ಹಿಂದೆ ಬಿಡ್ತಾ ಇಲ್ಲ ಪಾದವನು ಹಿಡ್ಕೊಂಡಿದ್ದಾನೆ ಗುರುಗಳೇ ಗುರುಗಳೇ ಅಂತ ಏಡ ಅಂತ ಹೇಳಿ ಗದ್ರದ ಕ್ರಿಯನ್ ಬಿಡ್ತಾ ಇಲ್ಲ ಸ್ವಲ್ಪ ನೋಡ ಅವನು ಕಾಲನ್ನ ಹೆಗೋ ಮಾಡಿ ಇದು ಮಾಡಿ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ ತಕ್ಷಣ ಇಂದು ಹೇಗೆ ಇವನು ಬಿಡ್ತಾ ಇಲ್ಲ ಓಡೋಗ್ತಾ ಇದ್ದಾನೆ ಇವನ್ ಹೇಗೆ ತಪ್ಪಿಸ್ಕೊಡ್ಬೇಕು ಅಂತ ಹೇಳಿ ಅವನಿಗೆ ಆಮೇಲೆ ದಪ್ಪ ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ತಾನೆ ಹೃದಯದಿಂದ ಪರಾಳ ಅಷ್ಟೇ ಅವನ ಜ್ಞಾನ ಪೀಪಾಸೆ ಅಂತಕ್ಕಂಥದ್ದು ಅಲ್ಲಿಗೆ ಕಥ ತಕ್ಷಣ ಅಲ್ಲಿಂದ ಗೆಡ್ತಾನೆ ಮಹಾಶೇರೇ ನನಗೆ ಹೇಗೆ ಜ್ಞಾನ ಬರುತ್ತೆ ನನಗೆ ಯಾವಾಗ ಜ್ಞಾನ ಬರುತ್ತೆ ಅಂತ ಆಗ ಅವನು ಅಲ್ಲಿ ಕೊಳತೆ ನೀರನ್ನು ತಂದು ತೋರಿಸ್ತಾನೆ ಯಾವಾಗ ನಿನ್ನ ಬುದ್ಧಿಯಲ್ಲಿ ಇಲ್ಲಿ ಹರಿತ ಇರುವಂತಹ ನೀರಿಗೂ ಆ ಗಂಗೆಯ ನೀರಿಗೂ ಅಭೇದವನ್ನು ಕಾಣ್ತೀಯೋ ಆವಾಗ ನಿನ್ನ ಜ್ಞಾನ ಬಂತು ತಿಳ್ಕೊ ಸಾಧ್ಯವೇ ಬಾಯಲ್ಲಿ ಹೇಳೋದಕ್ಕೆ ಸುಲಭ ಫಿಲ್ಮನ್ನು ತೋರ್ಸೋದಕ್ಕೂ ಸುಲಭ ಡೈರೆಕ್ಟರ್ ಗೆ ಆದರೆ ಅದು ರಕ್ತಗತವಾಗಬೇಕಲ್ಲ ಅನುಭವಕ್ಕೆ ಬರಬೇಕಲ್ಲ ಆಗ ಪ್ರಾಣ ಹೋಗ ಪ್ರಾಣ ಹೋದೇನೋ ಪ್ರಾಣದ ಮೇಲೆ ಪ್ರಾಣ ಹೋಗುದು ಅಂದ್ರೆ ಅನೇಕ ಜನ್ಮಗಳೇ ಹೋಗೂನಾಮ್ ಜನ್ಮನಾಮಂತೆ ಜ್ಞಾನವಾನು ನಾವು ಪ್ರಪದ್ಯ ವಾಸುದೇವ ಸರ್ವಮಿತಿ ಸಮಾತ್ಮ ಸುಧುರ್ಲಭ ತುಂಬಾ ಕಷ್ಟ ಹೀಗಾಗಿಯೂ ಕೂಡ ಅವರು ಅಗಮ್ಯರು ಇದೇ ಶೃಂಗೇರಿ ಮಠದಲ್ಲಿ ಮೂರು ತರ್ಮಾರುಗಳ ಹಿಂದೆ ಹಾಕಿ ಹೋದಂತಹ ಶ್ರೀ ಚಂದ್ರಶೇಖರ ಭಾರತೀರ್ ಸ್ವಾಮಿಗಳು ಅವ್ರದ್ದು ಅದೇ ಮನ್ಮತ್ತಾದ ಜನರು ಅವರನ್ನು ಹುಚ್ಚಿರುವಂತ ಕರ ಏನೋ ಪೀಠದ ಬಯದಿಂದ ತುಂಬನೇ ಇದ್ರಷ್ಟೇ ಇಲ್ಲೇ ಹೋದ ಕಲ್ಲು ಹೊಳಿತಿದ್ರು ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗಲಿಲ್ಲ ಮಹಾಜ್ಞಾನಿಗಳು ಅವರಿಗೆ ಉನ್ಮತ್ತ ಭತ್ತ ಅವಸ್ಥೆ ಬಂದಿದೆ ಉನ್ಮತ್ತ ಭಕ್ತ ಯಾಕೆ ಅಂದ್ರೆ ಅದು ಬ್ರಹ್ಮ ಪರಿಪೂರ್ಣ ಬ್ರಹ್ಮವಾಗಿದೆ ಅಲ್ಲಿ ಆನಂದ ತುಂಬಿ ತುಳುಕ್ತಾ ಇದೆ ಅಲ್ಲಿ ವಿಷಯಾನಂದ ಅಲ್ಲ ದರಿದ್ರಂದ ಬ್ರಹ್ಮಾನಂದ ಹೀಗಾಗಿ ಅವರ ನಡೆನುಡಿಗಳು ಬೇರೆಯವ್ರಿಗೆ ಅರ್ಥವಾಗಲಿಲ್ಲ ಅದಕ್ಕೆ ಅವರು ಹುಚ್ಚಿರೋದು ಅವರ ದೃಷ್ಟಿಯಲ್ಲಿ ಇವರ ದೃಷ್ಟಿಯಲ್ಲಿ ಅವರು ಹುಚ್ಚೋರು ಕೊನೆಗೂ ಅವ್ರನ್ನ ಲಾಕಲ್ಲಿ ಇಟ್ಟು ರೂಮ್ನಲ್ಲಿ ಕೂಡಿ ಹಾಕಲಾಯಿತು ಆದರೆ ಅವರು ಬ್ರಹ್ಮಜ್ಞಾನ ಎಂತಹ ಅದ್ಭುತವಾದಂತಹ ವಿವೇಕ ಚೂಡಾವಣಿಗೆ ಬರುವಂತಹ ಎಲ್ಲಾ ಟೀಕೆಗಳಲ್ಲೂ ಅತಿ ಉತ್ತಮವಾದಂತಹ ಟೀಕೆ ಅನ್ನು ಬರೆದಿದ್ದಾರೆ ಚಂದ್ರಶೇಖರ್ ಭಾರತಿಗಳು ಬರಿತಾ ಬರಿತಾ ಬರಿತಾ ಅವರ ಮನಸ್ಸು ಯಾವ ರೀತಿ ಹೋಯ್ತು ಅಂತ ಹೇಳಿದ್ರೆ ತಮಾಷೆ ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ಶ್ಲೋಕಗಳಿಗೂ ಅವರು ಟೀಕೆಯನ್ನು ಬರಲಿಕ್ಕೆ ಆಗಲಿಲ್ಲ ಕೊನೆ ಕೊನೆಯಲ್ಲಿ ಶಂಕರಾಚಾರ್ಯರು ಸಮಾಧಿಯ ಅವಸ್ಥೆಯನ್ನು ವರ್ಣಿಸಿ ಶ್ಲೋಕಗಳನ್ನು ಬರೆದಿದ್ದಾರೆ ಅದನ್ನು ಬರಿತ ಅರ್ಥದಲ್ಲಿ ನಿಲ್ಲೇ ನಿಂತು ಯಾಕೆ ಅಂತ ಹೇಳಿದ್ರೆ ಬರೆಯೋದೇನಿದೆ ಅದು ಮಣ್ಣು ಬರೆಯೋಕ್ಕಾಗ್ತಾ ಇದೆ ಮನ್ಸು ಮೇಲಕ್ಕೆ ಹೋಗ್ತಾ ಇದೆ ಅಲ್ಲಿಗೆ ಭೇಟಿ ಬಿಟ್ಟರೆ ಬೇಡ ಇದೆ ಟೀಕೆ ಬರೆಯೋದು ಅಪೂರ್ಣವಾಯಿತು ಗ್ರಂಥ ಹೀಗಾಗಿಯೂ ಕೂಡ ಈ ಭಗವದ್ಭಕ್ತರು ಅಥವಾ ಜ್ಞಾನಿಗಳು ಅಂತಕ್ಕಂಥ ಅಗಮ್ಯರು ತಿಳ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ ಹೀಗೆ ತಿಳ್ಕೊಳ್ಳಲಿಕ್ಕೆ ಕಷ್ಟವಾದ್ರಿಂದ ದುರ್ಲಭ ಅತ್ಯಂತ ಕಷ್ಟ ಇಂಥವ್ರನೇ ಜ್ಞಾನಿಗಳು ಇಂಥವ್ರನೇ ಭಗವದ್ಭಕ್ತರು ಅಂತ ಹಿಡ್ಕೊಂಡು ಅವರ ಸಂಘ ಮಾಡೋದು ಅತ್ಯಂತ ಕಷ್ಟ ಆದರೆ ಒಮ್ಮೆ ಅದು ಹೇಳ್ತಾರ ಏನೋ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಅನೇಕ ಜನ್ಮಗಳ ಪುಣ್ಯ ಸಂಚಯದಿಂದ ನಿಮ್ಮ ಮನಸ್ಸಿನಲ್ಲಿ ಮುಗುಕ್ಷತ್ವ ಉಂಟಾಗಿ ಸಾಧನೆಗಳನ್ನು ಮಾಡಿ ಚಿತ್ತ ಶುದ್ಧಿಯಾಗಿ ಇಂಥವರೇ ಮಹಾಪುರುಷರು ಹೇಳಿ ಕಂಡುಹಿಡಿಯುವಂತಹ ಸಾಮರ್ಥ್ಯವೂ ಇದ್ದು ನಿಮ್ಮ ಕರ್ಮ ಪರಿಪಾ ಪರಿಪಕ್ವತೆ ಇದ್ದು ನೋಡಿ ಎಷ್ಟೊಂದಲ್ಲ ಕಂಡೀಷನ್ ಏನಿದೆ ನೋಡಿ ಅದಕ್ಕೆ ದುರ್ಲಭೆ ಇನ್ನೊಂದು ಕಡಿಮೆ ಇಷ್ಟೊಂದಲ್ಲ ಕಂಡೀಷನ್ ಆದ ಆ ಮಹಾಪುರುಷರ ಸಂಶಯ ಸತ್ಸಂಗ ತಿಕ್ತು ಸಿಕ್ತಾ ಅಮೋಘ ಆ ಸತ್ಸಂಗದ ಪರಿಣಾಮ ಆ ವ್ಯಕ್ತಿಯ ಮೇಲೆ ಆಗದೆ ತೀರುವುದೇ ಇಲ್ಲ ಅದು ಹೇಗೆ ಅಂತ ಹೇಳಿದ್ರೆ ಶಂಕರಾಚಾರ್ಯ ಒಂದ್ ಕಡೆ ಬರೀತಾರೆ ಎಷ್ಟು ಅತ್ಯುತ್ತಮವಾಗಿ ಬರೀತಾರೆ ಅಂತ ಹೇಳಿದ್ರೆ ಪರುಷಮಣಿ ಅಂದ್ರೆ ಸ್ಪರ್ಶಮಣಿ ಇನ್ನಿತರ ಎಲ್ಲ ವಸ್ತುಗಳನ್ನು ಲೋಹಗಳನ್ನು ಚಿನ್ನವನ್ನಾಗಿ ಮಾಡಬಲ್ಲದು ಆದರೆ ಈ ಗುರು ಎಂಬತಕ್ಕಂತಹ ಪರುಷಮಣಿ ಸ್ಪರ್ಶಮಣಿ ಅವನು ಈ ಎಲ್ಲ ಸ್ಪರ್ಶಮಣಿಗಿಂತಲೂ ಉತ್ತಮ ಯಾಕೆ ಅಂತ ಹೇಳಿದ್ರೆ ಅವನು ಅವನ ಗುರುವಾಗಿಯೇ ಮಾಡಿಬಿಡ್ತಾನ ಇನ್ನೊಬ್ಬ ಗುರುವಾಗಿಯೇ ಮಾಡ್ತಾನ ಈ ಸ್ಪರ್ಶಮಣಿ ಎಲ್ಲಾ ರೋಗಗಳನ್ನು ಚಿನ್ನವಾಗಿ ಮಾಡ್ತಾನೆ ಹೋಗ್ತದೆ ಇನ್ನೊಂದು ಸ್ಪರ್ಶಮಣಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಆಗತ್ತೇನು ಆಗತ್ತೆ ಅದರ ಕೆಪಾಸಿಟಿಗೆ ಅದು ದೂರ ಅದರ ಯೋಗ್ಯತೆಗೆ ಅದು ನಿಲುಕದು ಆದರೆ ಸಮರ್ಥ ಗುರುವಾರವನ್ನು ಶ್ರೀರಾಮಕೃಷ್ಣ ಹೇಳುವಂತೆ ಅವರೇ ಹೇಳ್ತಾರೆ ಏನು ಅಂತ ಅವನು ತರ್ಪದಂತೆ ಸಾಮಾನ್ಯರು ಕೆರೆ ಹಾವುಗಳು ಸಾಮಾನ್ಯ ಸಾಧಕರು ಕೆರೆ ಹಾವು ಈ ಕೆರೆ ಹಾವು ಅದು ಕಪ್ಪೆಯನ್ನು ನುಗ್ಗುವುದು ಎಷ್ಟು ಪ್ರಾಣದಾಯಕ ಕಪ್ಪೆಗೂ ಪ್ರಾಣ ಹೋಗುವುದಿಲ್ಲ ಇದಕ್ಕೂ ಗಂಟೊಳಗೆ ಬೇಗ ಹೋಗುವುದಿಲ್ಲ ಒದ್ದಾಡ್ತಾ ಒಂದು ಇಬ್ಬರಿಗೂ ಒದ್ದಾಗಲ್ಲ ಇಬ್ಬರಿಗೂ ಒದ್ದಾಡ್ತ ಆದ್ರೆ ಸರ್ಪ ಹಾಗಲ್ಲ ಕಪ್ಪೆ ಮೂರು ಬಾರಿ ಒಡ್ರ್ ಒಡ್ರ್ ಒಡ್ರಂತ ಕೂಗುವುದರೊಳಗೆ ಕಪ್ಪೆಯ ಪ್ರಾಣ ಹೋಯ್ತು ಇದ್ರ ಹೊಟ್ಟೆಯೊಳಗೋಯ್ತು ಹಾಗೆ ಸಮರ್ಥನಾದಂತಹ ಒಬ್ಬ ಭಕ್ತ ಒಬ್ಬ ಸಾಧಕ ಅಥವಾ ಒಬ್ಬ ಸಿದ್ಧ ಗುರು ಆ ಶಿಷ್ಯನ ಅಹಂಕಾರವನ್ನು ನಾಶ ಮಾಡೋದ್ರೊಂದಿಗೆ ಅವನಿಗೆ ಆ ಅವನ ಕೃತಿಯಲ್ಲಿ ಆ ಜ ಭಕ್ತಿಯನ್ನು ಜಾಗೃತಗೊಳಿಸ್ಬಿಡ್ತ ಭಕ್ತಿಯನ್ನು ಅದು ಅಮೋಘ ಫಲವನ್ನು ಕೊಟ್ಟೇ ಕೊಡ್ತದೆ ಅದನ್ನೇ ಶ್ರೀಕೃಷ್ಣ ಭಾಗವತದಲ್ಲಿ ಇವನಿಗೆ ಉದ್ದವನಿಗೆ ಹೇಳ್ತಾನೆ ತುಂಬ ಸುಂದರವಾಗಿ ಹೇಳ್ತಾನೆ ನೆ ಅನ್ವಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿನಾಮಯ ತೇ ಪುನಂದಿ ಗುರುಕಾಲೇನ ದರ್ಶನಾದೇವ ಸಾಧವ ಎಲ್ಲೋ ಉದ್ದವ ನಮ್ಮಯಾನಿ ಅಮ್ಮಯಾನಿ ಅಮ್ಮ ಅಂದ್ರೆ ಅಪ್ಪು ನೀರದಿಂದ ತುಂಬಿರುವಂತಹ ತೀರ್ಥಗಳೇನಿದೆಯೋ ಗಂಗೆ ಯಮುನೆ ಗೋದಾವರಿ ತುಂಗಭದ್ರೆ ಕಾವೇರಿ ಏನೇನಿದೆಯೋ ತೀರ್ಥಗಳು ನೇವಾಹ ಕಾಶಿ ವಿಶ್ವನಾಥನೋ ಅಯೋಧ್ಯೆ ರಾಮನೋ ವೃಂದಾನಂದ ಕೃಷ್ಣನೋ ಅಥವಾ ಇನ್ಯಾವ ದ್ವಾದಶ ಜ್ಯೋ ಜ್ಯೋತಿರ್ಲಿಂಗಗಳು ಇವೆಲ್ಲ ದೇವತೆಗಳು ಮೃಶಿಲಾಮಯ ಮಣ್ಣಿನಿಂದ ಮಾಡಿದಂತಹ ಅಥವಾ ಶಿಲೆಯಿಂದ ಮಾಡಿದಂತಹ ಇನ್ನೇನು ದೇವ ದೇವತೆಗಳು ದೇವತೆಯ ವಿಗ್ರಹಗಳಿದೆಯೋ ನೀವು ಅದನ್ನು ಹೋಗ್ಬಿಟ್ಟು ತೀರ್ಥಕ್ಷೇತ್ರಗಳು ತೇ ಪುನಂತಿ ನಿಮ್ಮನ್ನ ಪಾವನ ಮಾಡಿಯೇ ಮಾಡ್ತವೆ ಮಾಡ್ತವೆ ಇಲ್ಲ ಅಂತಲ್ಲ ಕುರುಕಾಲೇನ ಉರುಕಾಲೇನ ಬಹಳ ಕಾಲವಾದ ಮೇಲೆ ಕರ್ಮ ಪಕ್ವತೆ ಆಗಬೇಕು ಅದನ್ನು ಪಿಕ್ನಿಕ್ ಹೋಗಿ ಬಂದರೆ ಮಾಡೋದಿಲ್ಲ ಅದಕ್ಕೊಂದು ಇದಿದೆ ನಿಯಮ ಇದೆ ನಿಯಮ ಇದೇ ರೀತಿಯಲ್ಲಿ ಹೋಗಬೇಕು ಇದೇ ಮನಸ್ಸನ್ನು ಇಟ್ಕೊಂಡು ಹೋಗಬೇಕು ಅಲ್ಲಿ ಇಂತಿಂತಹ ಕರ್ಮಗಳನ್ನೇ ಮಾಡಬೇಕು ಈಗಿದ್ದರೆ ಮಾತ್ರ ಅದರಲ್ಲಿ ಇರ್ತಕ್ಕಂತಹ ಏನೇನು ಪುಣ್ಯಕರ್ಮಗಳು ಹೇಳಿದೆಯೋ ಶಾಸ್ತ್ರದಲ್ಲಿ ಯಥಾವತ್ತಾಗಿ ನಾವು ಬರ್ತವೆ ಇಲ್ಲದೆ ಹೋದರೆ ಬರ್ತದೆ ಹಲವಾರು ಬಾರಿ ಹೋಗ್ಬಿಟ್ಟು ಬರ್ಬೇಕಾಗುತ್ತೆ ತ್ರಾಸದಾಯಕ ಅವು ತ್ರಾಸದಾಯಕ ಅಂತ ಈಗ ಯಾವ್ದು ತಾಸ ಇಲ್ಲ ಬಿಡಿ ಹೆಲಿಕಾಪ್ಟರ್ ಇಟ್ಕೊಂಡು ಕೈಲಾಸದಕ್ಕೂ ಹೋಗಿ ಬರ್ತಾರೆ ಆದ್ರೆ ಶೂನ್ಯ ಫಲ ಎಲ್ಲೂ ಹೇಳಿಲ್ಲ ಹೆಲಿಕಾಪ್ಟರ್ನಿಂದ ಹೋಗಿ ಹೆಲಿಕಾಪ್ಟರ್ಲೆ ಪ್ರಕ್ಷಣೆ ಹೊಡಿತಾರೆ ಕೈಲಾಸಕ್ಕೆ ಹೆಲಿಕಾಪ್ಟರ್ಲ್ಲೇ ಹೊಡಿಬೋದು ಇನ್ನೂ ಒಂದಿಷ್ಟು ಅವನು ಎವರೆಸ್ಟ್ವರೆಗೂ ಸೇರಿಸ್ಬಿಟ್ಟು ಬರ್ತಾನ ಹೌದು ನೀವು ಕೈಲಾಸ ಅಂದ್ರೆ ಅವನಿಗೆ ದುಡ್ಡು ಕೊಟ್ಟಿರೋದನ್ನ ಅವನಿಗೆ ಇದಾಗಬೇಕಲ್ಲ ಅವನು ಎವರೆಷ್ಟು ತೋರಿಸ್ಬಿಟ್ಟು ಬರ್ತಾನೆ ನೇಪಾಳದಿಂದ ಹೋದ್ರೆ ನಿಮಗೆ ಎವರೆಸ್ಟ್ ದರ್ಶನವನ್ನು ಮಾಡಿಸ್ತಾನೆ ಅಂದ್ರೆ ಪಿಕ್ನಿಕ್ ಮಾಡಿಸ್ತಾ ಮಾಡಿಸ್ತಾನ ನಿಮಗೆ ಇದರಿಂದ ಯಾವುದೇ ಆದಂತಹ ಭಕ್ತಿ ನಮ್ಮ ಹೃದಯದಲ್ಲಿ ಜಾಗೃತವಾಗುವುದಿಲ್ಲ ಪುಣ್ಯ ಲಭಿಸುವುದಿಲ್ಲ ಶಾಸ್ತ್ರದಲ್ಲಿ ಹೇಳಿದಂತಹ ಪುಣ್ಯ ಲಭಿಸುವುದಿಲ್ಲ ಆದರೆ ದರ್ಶನ ದೇವ ಸಾಧನ ಒಬ್ಬ ನಿಜವಾದ ಸಾಧು ಒಬ್ಬ ನಿಜವಾದ ಸಂತ ಒಬ್ಬ ನಿಜವಾದ ಭಗವದ್ಭಕ್ತ ಒಬ್ಬ ನಿಜವಾದ ಜ್ಞಾನಿ ಒಬ್ಬ ನಿಜವಾದ ಮಹತ್ವ ಅವನ ದರ್ಶನ ಸಿಕ್ಕಿದರೂ ಸಾಕು ದರ್ಶನ ದೇವ ಕುಡ ಕೇವಲ ದರ್ಶನದಿಂದಲೇ ನಿಮ್ಮನ್ನ ಪಾವನರದಾಗಿ ಮಾಡುವಂತಹ ಸಾಮರ್ಥ್ಯ ಹೀಗಾಗಿ ಅವರ ಅಮೋಘರು ಅಮೋಘರು ಮೋಘ ಅಂದ್ರೆ ವ್ಯರ್ಥ ಅಂತ ಭಗವದ್ಗೀತೆಯಿಂದ ತತ್ವವನ್ನು ಬರುತ್ತಿದ್ದಾನೆ ಭಗವಂತ ಮೋಘಾಶ ಮೋಘ ಕರ್ಮಾಡೋ ಅಂತ ಯಾರ ಶ್ರದ್ಧೆಯಲ್ಲದೆ ಕೆಲಸವನ್ನು ಮಾಡ್ತಾರೋ ಅವರು ಮೋಘಾಶವರು ಅಂದ್ರೆ ವ್ಯರ್ಥವಾದ ಆಸೆಯನ್ನು ಇಟ್ಕೊಂಡವರು ಬೈ ಕಂತಿನ ಗೋಪುರವನ್ನೇ ಕಟ್ಟುತ್ತಾ ಬರ್ತವ ಹಾಗೆ ಮೋಘ ಕರ್ಮಾಣ ಅಂದ್ರೆ ವ್ಯರ್ಥವಾದ ಕರ್ಮಗಳನ್ನು ಮಾಡುವ ಅಂದ್ರೆ ನೀರಿನಲ್ಲಿ ಹೋಮ ಮಾಡ್ತೀನಿ ಅಂತ ಹೋಗುವುದು ಯಾವತ್ತಿದ್ರೂ ಕಲಿಸುತ್ತದೇನೋ ಕಲಿಸುವುದಿಲ್ಲ ಆದರೆ ಇದು ಹಾಗಲ್ಲ ದರ್ಶನ ಏಗ ಅಮೋಘ ಅಂತಹ ಶಕ್ತಿ ಇದೆ ಶ್ರೀರಾಮಕೃಷ್ಣರ ಭಕ್ತಿಯರಲ್ಲಿ ಒಬ್ಬಳಾದಂತಹ ಯೋಗಿನ್ ಮಾ ಅಂತ ಒಬ್ಳು ಭಗವದ್ಭಕ್ತೆ ಈ ಏನಾಗತ್ತೆ ಅಂತ ಹೇಳಿದ್ರೆ ಈ ಯೋಗಿನ್ ಮಾ ಅವಾಗ ಅವಾಗ ಶ್ರೀರಾಮಕೃಷ್ಣರನ್ನ ಅವರ ಪ್ರತ್ಸಂಗ ಮಾಡಲಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅವರ ಮನೆಯವರಿಗೆ ಅದು ಇಚ್ಛೆ ಆಗುವುದಿಲ್ಲ ಇಷ್ಟವಾಗುವುದಿಲ್ಲ ಈ ಒಬ್ಬ ತಿಂಡಿ ಪೋತ ಸಾಧು ಇವನೊಬ್ಬ ಮನೆ ಹಾಳ ಎಲ್ಲರ ಮನಸ್ಸನ್ನ ಕೆಡಿಸ್ಬಿಟ್ಟು ಅವ್ರನ್ನ ಆಧ್ಯಾತ್ಮಿಕ ಜೀವನಕ್ಕೆ ಸಂಸಾರ ಜೀವನವನ್ನು ಬಿಡಿಸಿ ಆಧ್ಯಾತ್ಮಿಕ ಜೀವನಕ್ಕೆ ಮಾಡಿಸುವಂತಹ ಈ ಒಬ್ಬ ಸಾಧ ಇವನೊಂದಿಗೆ ಯಾಕೆ ನಮ್ಮ ಅಕ್ಕ ಹೋಗಬೇಕು ಅಂತ ಹೇಳಿ ಅವಳ ತಮ್ಮ ಒಬ್ಬ ಇರ್ತಾನೆ ದುಷ್ಟ ಅವನೇನ್ ಮಾಡ್ತಾನೆ ಕೆಲವ್ರನ್ನ ಸಲಹೆ ಅವರಿಗೆ ಅಂತವರಿಗೆ ಅಂತವರೇ ಸಲಹೆ ಕೊಡೋರು ಇರ್ತಾರೆ ಕೆಲವರು ಇರ್ತಾರ ಕ್ಯಾಬಿನೆಟ್ ಅಲ್ಲಿ ಯಾವ ರೀತಿ ದೇಶ ಹಾಳ್ ಮಾಡುವರು ಅಂತ ಹೇಳಿಬಿಟ್ಟೆ ಸಲಹೆ ಕೊಡುವರ್ತಾರೆ ಪಾಲಿಟ್ ಬ್ಯೂರೋ ಅಲ್ಲಿರ್ತಾರೆ ಒಳ್ಳೊಳ್ಳೆ ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸ್ ಅಲಂಕರಿಸುವುದು ಅಂತ ಅದು ಶಬ್ದ ಬೇರೆ ಇದೆ ಹಾಗೆಯೇ ಇಂಥವರಿಗೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅಂತಹ ಸಲಹೆಗಾರರು ಇರ್ತಾರೆ ಕೆಟ್ಟ ಕೆಲಸ ಮಾಡೋದಕ್ಕೂ ಸಲಹೆಗಾರ ಇರ್ತಾರೆ ಒಳ್ಳೆ ಕೆಲಸ ಮಾಡುವುದಕ್ಕೂ ಸಲಹೆಗಾರ ಇರ್ತಾರೆ ಇವನು ಅವರ ಸಲಹೆಗಳನ್ನ ಕೇಳಿ ಅಲ್ಲಿ ಬಾಗ್ ಬಸಾದಲ್ಲಿ ಒಬ್ಬ ಕುಖ್ಯಾತ ರೌಡಿ ಕುಖ್ಯಾತ ರೌಡಿ ಆ ರೌಡಿಯ ಹೆದ್ರು ಮನುಮಥ ಅಂತ ಆ ಮನುಮಥನನ್ನ ಶ್ರೀರಾಮಕೃಷ್ಣನಿಗೆ ಬುದ್ಧಿ ಕಲ್ಪಿಸಲಿಕ್ಕೆ ಕಲಿಸ್ತಾರೆ ಒಂದಾನೊಂದು ಮನೆಯಲ್ಲಿ ಸತ್ಸಂಗ ನಡೀತಾ ಇರ್ತದೆ ಆ ಸತ್ಸಂಗದಲ್ಲಿ ಶ್ರೀರಾಮಕೃಷ್ಣರು ಸತ್ಸಂಗದಲ್ಲಿ ಭಾಗವಹಿಸಿದ್ದಾರೆ ಇದ್ದಕ್ಕಿದ್ದ ಹಾಗೆ ಅವರ ಭಾವವಸ್ಥೆಗೆ ಹೋಗಿಬಿಡ್ತಾರೆ ಭಾವಸ್ಥೆ ಹೋಗಿ ಅಲ್ಲಿಂದ ಎದ್ದು ಭಾಗದ ಕಡೆ ನಡೀತಾ ಇದ್ದಾರೆ ಯಾರಿಗೂ ಅರ್ಥವಾಗಲಿಲ್ಲ ಏನಾಯ್ತು ಇವರಿಗೆ ಅಂತ ಆವಾಗಲೂ ಸ್ವಲ್ಪ ಹುಚ್ಚು ಇವತ್ತು ಸ್ವಲ್ಪ ಹೆಚ್ ಹೆಚ್ಚು ಇತ್ತು ಸುಮ್ಮನೆ ಇರ್ತಾ ಯಾರಪ್ಪ ಅರ್ಥ ಮಾಡ್ಕೊಳ್ಳೋದಿರೋದು ಇವರು ಹೋದವರೇ ಏನು ಮಾಡ್ತಾರೆ ಅಲ್ಲಿ ಕಾಯ್ತಾ ಇರ್ತಾನೆ ಇವರು ಹೊರಗಡೆ ಬರೋದೇ ನಿಂತ್ಕೊಂಡು ಕಾಯ್ತಾ ಇರ್ತಾನೆ ದೊಡ್ಣ ಹೀಗೆ ಇಟ್ಕೊಂಡು ಒಂದು ಸಂಗಾತಿಗಳೆಲ್ಲ ಅಲ್ಲಿ ಇರ್ತಾರೆ ಈ ಮನ್ಮತ ಎಣ್ಣೆ ಗಿಣ್ಣೆ ಎಲ್ಲ ಹಾಕ್ಕೊಂಡು ಜೋರಾಗಿ ಇವಾಗ ಒಂದು ಬುದ್ಧಿ ಕಲ್ಪಿಸಬೇಕು ಅಂತೇಳಿ ತಪ್ಪ ಒಂದು ಇದಕ್ಕೂ ಕಾಯ್ತಾ ಇರ್ತಾರೆ ಅವ್ರು ಹೋದವ್ರೆ ಭಾವಾವಸ್ಥೆಯಲ್ಲಿ ಹೃದಯವನ್ನ ಹೀಗೆ ಮುಟ್ಟಿ ಏನಪ್ಪಾ ನಂಗೋಸ್ಕರ ಕಾಯ್ತಾ ಇದ್ದೇನಪ್ಪ ಅಂತ ಇವರ ಸ್ಪರ್ಶ ಆ ಮಾಂತ್ರಿಕ ಸ್ಪರ್ಶ ಅದರ ಅನುಭವ ಆದ ತಕ್ಷಣವೇ ಹುಲಿಯಂತಿದ್ದಂತಹ ಮನುಮತ ಇಲಿಯಾಗಿ ಇವರ ಪಾದಗಳಿಗೆ ಎರಗಿ ಕೋಲನ್ನು ಬಿಸಾಡಿಬಿಟ್ಟು ಬುದ್ಧಿ ದಯವಿಟ್ಟು ತಪ್ಪಾಯ್ತು ಯಾವುದೋ ಒಂದು ದೂರಾಲೋಚನೆಯಿಂದ ಬಂದೆ ನಿಮ್ಮನ್ನು ಹೊಡಿಬೇಕು ಅಂತ ಹೇಳಿ ದಯವಿಟ್ಟು ತಪ್ಪಾಯ್ತು ಚೆನ್ನಿಸ್ಬಿಡಿ ಚೆನ್ನಿಸ್ಬಿಡಿ ಅಂತ ಹೇಳಿ ಅಡ್ಡ ಬಿದ್ದುಬಿಡ್ತಾರೆ ಇವರು ಅಲ್ಲೇ ಅವನ ಸ್ವಲ್ಪ ಅವನಿಗೆ ಮಂತ್ರೋಪದೇಶವನ್ನು ಕೊಟ್ಟು ಕಳಿಸ್ತಾರೆ ಆದ್ರೆ ಅವನು ಹೋಗುವುದಿಲ್ಲ ಅಲ್ಲೇ ಹೇಳ್ತಾ ಈಗ ಇನ್ನೊಂದು ಕೆಲಸ ಅವನಿಗೆ ಸರಿ ಸತ್ಸಂಗ ಎಲ್ಲ ಮುಗಿಸುತ್ತೆ ಮುಗಿದು ಬಿಟ್ಟು ಬಂದು ಇವರ ಗಾಡಿ ಹತ್ತಬೇಕು ಅವನಲ್ಲೇ ಇದ್ದಾನೆ ಅದೇ ಥರ ಕೋಲಿಟ್ಕೊಂಡೇ ಇದ್ದಾನೆ ಶ್ರೀರಾಮಕೃಷ್ಣರು ಅವನಿಗೆ ಆಶೀರ್ವಾದ ಮಾಡಿ ಗಾಡಿ ಹತ್ತಿ ಉನ್ ಇನ್ನುಳಿದಂತಹ ಭಕ್ತರ ಜೊತೆಗೆ ಹೋಗ್ತಾ ಇದ್ದ ಇವನು ಮಾತ್ರ ನಿಂತ್ಕೊಂಡೇ ಇದ್ದಾನೆ ಗಾಡಿ ಹಿಂದೆ ಬರ್ತಾ ಇದ್ದಾನೆ ಯಾಕಪ್ಪ ಬರ್ತಾ ಇದ್ಯಾ ಹೋಗು ಹೋಗು ಇನ್ನ ನೀನು ಹೋಗು ನೀನು ಸಸ್ತಾನು ಹೋಗು ಅಂತ ಹೇಳಿದಾಗ ಇಲ್ಲ ಸ್ವಾಮಿ ಈಗ ನಮ್ಮ ಕಡೆಯವರೆಲ್ಲ ಸುಮ್ಮನೆ ಬಿಡುವುದಿಲ್ಲ ನಿಮ್ಮನ್ನ ಅವರೆಲ್ಲ ಅಲ್ಲಲ್ಲಿ ನಿಂತ್ಕೊಂಡಿದ್ದಾರೆ ನಮ್ಮ ಪ್ಲಾನ್ ಪ್ರಕಾರ ನಿಮ್ಗೆ ಹೊಡಿತಾರೆ ಏನೋ ಮಾಡ್ತಾರೆ ಅವ್ರು ಹೇಗ್ ಹೊಡಿತಾರೆ ನಾನು ನೋಡ್ತೀನಿ ನಿಮ್ಮನ್ನು ಹೇಗ್ ಹೊಡಿತಾರೆ ನಾವು ನೀವು ಲೀಡ್ರಿ ಇವ್ರು ಅವ್ರ ಹೇಗೆ ನಿಮ್ಮನ್ನು ಹೊಡಿತಾರೆ ನಾನು ನೋಡ್ತೀನಿ ನೀವು ಅಲ್ಲಿದ್ದಂಥ ಎಲ್ಲಿ ಸುರಕ್ಷಿತ ಸ್ಥಳದವರೆಗೂ ನಿಮ್ಮನ್ನು ಬಿಟ್ಬಿಟ್ಟು ಬರ್ತೇನೆ ಅಂತ ಹೇಳಿ ಅಲ್ಲಿವರೆಗೂ ಅವ್ರನ್ನ ಬಿಟ್ಬಿಟ್ಟು ಬರ್ತಾರೆ ನಂತರ ಈ ವ್ಯಕ್ತಿ ಅವನ ಆ ವ್ಯಕ್ತಿತ್ವವೇ ಬದಲಾಯಿತು ಸ್ವಾಮಿ ಅಖಂಡ ನಂದರು ಅಂತ ಹೇಳಿ ಅಂದ್ರೆ ಗಂಗಾಧರ ಶ್ರೀರಾಮಕೃಷ್ಣರ ಇನ್ನೊಬ್ಬ ನೇರ ಶಿಷ್ಯರಲ್ಲಿ ಒಬ್ಬ ಅವರು ಅವನು ಪರಿಚಿತರು ಹೀಗಾಗಿ ಇನ್ನೊಮ್ಮೆ ಅವ್ರು ಹೇಳ್ತಾರೆ ಇನ್ನೊಮ್ಮೆ ದಕ್ಷಿಣೇಶ್ವರಕ್ಕೆ ಬಾ ಅಂತ ಹೇಳಿ ಯಾರನ್ನಾರು ಜೊತೆ ಮಾಡ್ಕೊಂಡು ಬಾ ಸರಿ ಬಾಗ್ ಗಂಗಾಧರ ಸ್ವಾಮಿ ಅಖಂಡ ಅಂದರು ಕರ್ಕೊಂಡು ಬರ್ತಾರೆ ಇವನು ಒಂದು ಮಡಕೆಯ ರಘಗುಂದವನ್ನು ಎತ್ಕೊಂಡು ಬರ್ತಾನೆ ಶ್ರೀರಾಮಕೃಷ್ಣಗೆ ಅದ್ ನೈವೇದ್ಯವಾಗಿ ಕೊಟ್ಟು ಶ್ರೀರಾಮಕೃಷ್ಣವನ್ನು ಗುಪ್ತವಾಗಿ ಕರೆದು ಅವನು ಹೃದಯವನ್ನು ಸವರಿ ಅನೇಕ ರೀತಿಯಂತಹ ಮಂತ್ರೋಪದೇಶವನ್ನು ಅಲ್ಲಿ ಇವನು ಕೊಡ್ತಾನೆ ಅಲ್ಲಿ ಬರುತ್ತೆ ನಂತರ ಅವನು ಒಂದೆರಡು ಬಾರಿ ದಕ್ಷಿಣೇಶ್ವರಕ್ಕೆ ಬಂದಿ ಬಿಟ್ಟರೆ ನಂತರ ಅವನು ಎಲ್ಲೂ ಪಬ್ಲಿಕ್ ಆಗಿ ಕಾಣ್ಕೊಂಡಿದ್ದೇ ಇಲ್ಲ ಅಂದಿನಿಂದ ಮನ್ಮತ ಎಲ್ಲಿ ಹೋದಾಗ ಯಾರಿಗೂ ಗೊತ್ತಿಲ್ಲ ಯಾವುದೋ ಒಂದು ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಗಡ್ಡ ನೀತಿ ಎಲ್ಲ ಬೆಳೆದಿದೆ ಹಗಲು ಎರಡು ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾನೆ ಆಕಾಶವನ್ನೇ ತೆಟ್ಟ ಸೂರ್ಯವನ್ನೇ ಎವೇಕದೆ ನೋಡ್ತಾ ಇದ್ದಾನೆ ಕಣ್ಣನ್ನು ಪಿಡಿಪಿಡಿ ಬಿಡ್ತಾ ಇಲ್ಲ ಏನೋ ಒಂದು ಯೋಗ ಪ್ರಕ್ರಿಯೆಯನ್ನು ಹೇಳ್ಕೊಟ್ಬಿಟ್ಟಿದ್ದಾರೆ ಅವರು ಒಂದು ಯೋಗ ಪ್ರಕ್ರಿಯೆ ಇವರು ಸೂರ್ಯನ್ನೇ ತೆಚ್ಚಿಸ್ತಾ ಇದ್ದಾರೆ ಸ್ವಲ್ಪ ತೆಚ್ಚಿಸಿದ್ರೆ ಸಾಕು ಸೂರ್ಯ ಕಣ್ಣೀನಾಗುತ್ತೆ ಗೊತ್ತಿದ್ದಾನೆ ಆದ್ರೆ ಇವನ ಶ್ರಮವಿಲ್ಲದೆ ಸೂರ್ಯನೇ ಗೆಟ್ಟಿಸ್ತಾ ಇದ್ದಾನೆ ಯಾವಾಗ ಒಂದು ಅಮ್ಮಾನಮ ಅಂತ ಹೇಳ್ತಾ ಇದ್ದಾರೆ ಉನ್ಮತ್ತ ಆಗ್ತಿದೆ ತಮ್ಮಂತೆ ಹುಚ್ಚರನ್ನಾಗಿ ಮಾಡುತ್ತಿದ್ದಾರೆ ಈ ಹುಚ್ಚನ ಸೇರಿ ಇವರು ಹುಚ್ಚ ಆಗ ಬಂದವ ಹುಚ್ಚ ಭಗವಂತನ ಹುಚ್ಚನ್ನು ಹಿಡಿಸ್ಬಿಟ್ಟು ಇವರು ತಪ್ಪಿಸ್ಕೊಂಡ ಉದ್ಧಾರ ಮಾಡಿದ್ದಾರೆ ನಂತರ ಬಾರನಾದ್ರು ಮಠಕ್ಕೊಮ್ಮೆ ಬರ್ತಾನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಒಂದು ಪ್ರಸಂಗವನ್ನು ಉಲ್ಲೇಖಿಸಿ ನೋಡಿ ಒಬ್ಬ ಮಹಾಪುರುಷರ ಸಂಶಯದಿಂದ ಎಂತಹ ಮನುಷ್ಯ ಹೇಗಾಗ್ತಾನ ಹೇಗಾಗ್ತಾನ ಕುಖ್ಯಾತ ರೌಡಿ ಅವನ್ಮಥ ಹೇಗಾದ ನಂತರ ಒಂದಾನೊಂದು ದಿನ ಹಾಗೆಯೇ ಅವನಿಗೆ ಜ್ವರ ಬಂತು ಹಾಗೆಯೇ ಬಾಯಿಯಲ್ಲಿ ಶ್ರೀರಾಮಕೃಷ್ಣ ನಾಮವನ್ನು ಹೇಳ್ತಾ ಹೇಳ್ತಾ ಪ್ರಾರ್ಥ್ಯಾಗ ಮಾಡ ಎಂತಾ ನರಕವಿತ್ತು ಅವನಿಗೆ ನರಕ ಆ ನರಕದಿಂದ ಹೇಗೆ ಅವನು ಸದ್ಗತಿಯನ್ನು ಪಡೆದ ಇದು ಮಹತ್ಸಂಗದ ಪದ ಅಮೋಘ ಅಂದ್ರ ಇದೆ ತನ್ನ ಪದವನ್ನ ನೀಡದೆ ಬಿಡದು ನೀಡದೆ ಬಿಡದು ಹಾಗೆಯೇ ದಕ್ಷಿಣೇಶ್ವರಲ್ಲಿ ಇನ್ನೊಬ್ಬ ಇದ್ದ ರಸಿಕಾ ಅಂತ ರಸಿಕ ರಸಿಕ ಏನ್ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಜಾಡಮಾಲಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಶ್ರೀರಾಮಕೃಷ್ಣನ ಮಹತ್ವ ಗೊತ್ತಾಯ್ತವನೇ ಶ್ರೀರಾಮಕೃಷ್ಣರು ಬಹಿರ್ದೇಶಕ್ಕೆ ಹೋಗಿ ವಾಪಸು ದಕ್ಷಿಣೇಶ್ವರ ತಮ್ಮ ಕೋಣೆಗೆ ಬರ್ತಾ ಇರಬೇಕಾದ್ರೆ ಈ ಮನುಷ್ಯ ಎಲ್ಲಿಂದೋ ಚಕ್ಕೇ ಅಲಿ ಪ್ರತ್ಯಕ್ಷ ಎದಕ್ಕೆ ಅವರ ಪಾದಗಳನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ सद्गत क्या नन गति नती ऐन नन यार गति या केंटी मकुल नोड़क अंदर गति अंदर ऐन यारूबे गतिया इवन तोर्स इवन पाल हेकोल्ब ಎಷ್ಟೊಂದು ಜನ ನಾನು ಆಗದೆ ಹೇಳಿದೆ ಎಷ್ಟೊಂದು ಜನ ಆ ಕೋಟಿ ಅಡ್ಡಾಡ್ಲಿಲ್ಲ ಎಷ್ಟೊಂದು ಜನ ಅವ್ರ ಕೋಣಿಗಳಿಗೆ ಬಂದು ಹೋಗಿಲ್ಲ ಅವ್ರು ಯಾಕೆ ಈ ರೀತಿ ಆಗಲಿಲ್ಲ ಈ ಮನುಷ್ಯನಿಗೆ ಹೇಗೆ ಗೊತ್ತಾಯ್ತು ಅವಳು ಮಗಿಮೆ ಬಿಡ್ಲೇ ಇಲ್ಲ ಕೊನೆಯವರು ಕೊನೆಗೆ ಶ್ರೀರಾಮ್ ಹೇಳಿದ್ದ ಆಯ್ತಪ್ಪಾ ಆಯ್ತಪ್ಪ ಇನ್ನ ಅವಳು ನೋಡ್ತಾಳೆ ಭಗವತಿ ನೋಡ್ಕೊಡ್ತಾರೆ ಆಯ್ತು ಹಂಗಂದ್ರೆ ಆಯ್ತು ಅಂತಪ್ಪ ಆ ತೋತಲ್ಲ ಅವ್ರು ಯಾವತ್ತೂ ನಾನು ನೋಡ್ಕೊಡ್ತೇನೆ ಕೇಳೋದಿಲ್ಲ ಯಾವತ್ತೂ ಹೇಳಿದ್ದೇ ಇಲ್ಲ ಆಯ್ತಾಯ್ತು ಅಲ್ಲಿ ನಾನು ದೇವಿಗೆ ಹೇಳ್ತೇನೆ ಅವಳು ನೋಡ್ಕೊಳ್ತಾಳೆ ಆಯ್ತಾ ಮಶ್ಮಿ ಜೀವನ ಚೇಂಜ್ ಆಯ್ತು ಕೊನೆ ಎಂತಹ ಜಾಡ್ಮಾರಿ ಹೇಗೆ ಸಾಯ್ಬೇಕಾಗಿರುವ ಏನು ದಿಕ್ಕಿಲ್ಲದೆ ಕೊನೆಗೆ ಅವನು ಸಾವು ಅಂತಹ ಅದ್ಭುತ ತನ್ನ ನಾಲಿಗೆಯಲ್ಲಿ ಶ್ರೀರಾಮಕೃಷ್ಣನ ನಾಮವನ್ನು ಜಪಿಸ್ತಾ ಜಪಿಸ್ತಾ ಅವನ ಪ್ರಾಣ ಪಕ್ಷಿ ಆಗಿರು ಇದು ಮಹತ್ಸಂಗತ್ತು ಅಮೋಘ ಅನ್ನೋದಕ್ಕೆ ಉದಾಹರಣೆ ಅಮೋಘ ಫಲವನ್ನು ಕೊಟ್ಟದೆ ಕೊಡದೆ ಅದು ತೀರುವುದೇ ಇಲ್ಲ ಫಲವನ್ನು ಕೊಟ್ಟೇ ಕೊಟ್ಟದೆ ಆದರೆ ಕಷ್ಟ ಆದ್ದರಿಂದ ಅದು ದುರ್ಲಭ ಹೀಗಾಗಿ ಏನ್ ಮಾಡಬೇಕು ಮುಂದಿನ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ हेग हेग हेगे औरपे हेगत अंदर और पूर्णमी नोर्णपूर्ण मुदचे पोर्ण्यपोर्णमाधाय पूर्णमी वशिष्य ओ शा पिशा शांति ಹರಿ ಓಂ ತತ್ತ್ ಶ್ರೀಕೃಷ್ಣಾರ್ಪಣವಸ್ತು